ಶ್ರೀಬ್ರಹ್ಮ್ರಭೃತಿಸುರನರೀಷಶತ್ುವಾತ್ಮಕ ವಿಷ್ಣೋರ್ವ್ಯಸ್ತ ಮತ ಸಕಲ ನಿಧಿ ಪೂರ್ಣನಂದ್ಯೋ ಜೋ ಗುರುರಿ ಪರಮಶ್ಚಿಂತ ಏತನ್ಮಯತರತಾಚಿಜ್ಞಸ್ವರೇನೆ ಬ್ರಹ್ಮಹೃದವೇ ಮುಖ್ಯಂತ ಸೂರಯ ತೇಜೋವಾರರಿಮೃದ್ಯಮಯತ್ ಷಾಧ್ನಾ ಸ್ವೇನ ಸದಾ ನಿರಸ್ತುಹ ಸತ್ಯ ಪರಂಧೀಮ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲ ಆನಂದತೀರ್ಥಭಗತ್ಪದನ್ವಂದೇ ನಿರಂತರನುಭಾವೂಕೋಪಿ ವಗ್್ಮೀ ಜಡಮತಿರ ಜುರ್ಜಾತೆ ಪ್ರಜ್ಞಮೂಲಿ ಸಕಲವಚನಚೇತೋ ದೇವತ ಭಾರತೀ ಸಾ ಮಮವಚಿಸಿ ನಿಧತ್ತೇ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯು ಭವಂತ ಹಿ ನೌಮನೆಯಯಸುಧಾಕೃಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಗಮ್ವಿಹರನ್ ಶ್ರೀವಾದಿರೀ ವಂದೇ ಹಂಸವರನ್ ರಘುತ್ತಮಗುನ್ ವೈದಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಗೇಂದ್ರಮುನಿ ಸದ್ಬೋಧ ಸಧ್ಯಾನಪಕರೋತ್ಥಾನ್ ಪಚಾಶ್ವರ್ಷಪೂಜಕಮೋದತೀರ್ಥಾರ್ಯಾನ್ ನೌಮಿನ್ಯ್ಯಾಧಾರತ ಶ್ರೀಗುರುಭ್ಯೋಹರಿ ಓಂ ಹರಿ ಲಯ ಚಿಂತನವನ್ನು ಮಾಡಬೇಕು ಅಂತ ತಿಳಿಸ್ತಾ ಭಗವಂತನ ಮಹಿಮೆಯನ್ನು ತಿಳಿಯುವುದರೊಳಗೆ ಸೃಷ್ಟಿ ಸ್ಥಿತಿ ಲಯ ಇವುಗಳು ಮೂರು ಸೇರತ್ತೆ ಎಂಟು ಸೇರತ್ತೆ ಹಾಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದನಾಗಿದ್ದಾನೆ ಭಗವಂತ ವಿಶೇಷವಾಗಿ ಸೃಷ್ಟಿಸ್ಥಿತ್ಯಂತ ಕಾರಿಣೀ ಆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ದೇವರ ಮಹಿಮೆಯನ್ನು ತಿಳಿಸ್ತಾ ಸ್ವಲ್ಪ ನಿನ್ನೆ ದಿವಸ ತಿಳಿದಿದ್ದೇವೆ ಭೂಮಿಯಲ್ಲಿರುವ ಗಂಧ ನೀರಿನಿಂದ ಸ್ವೀಕೃತವಾದ ಮೇಲೆ ಭೂಮಿ ನೀರಿನಲ್ಲಿ ಲಯವನ್ನು ಹೊಂದದೆ ನೀರು ತೇಜಸ್ಸಿನಲ್ಲಿ ಲಯವನ್ನು ಹೊಂದದೆ ತೇಜಸ್ಸು ವಾಯುವಿನಲ್ಲಿ ವಾಯು ಆಕಾಶದಲ್ಲಿ ಆಕಾಶ ಆತ್ಮನಲ್ಲಿ ಲಯವನ್ನು ಹೊಂದುತ್ತೆ ಹಾಗೆ ಅಂತ ತಿಳಿಸಿದ್ದಾರೆ ನಭ ಆತ್ಮನಿಲೀಯತೆ ಯಾರು ಆತ್ಮ ಅದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೆದರು ಆತ್ಮನಿ ಬುದ್ಧೌ ಆತ್ಮ ಎಂಬ ಶಬ್ದಕ್ಕೆ ಇಲ್ಲಿ ಬುದ್ಧಿ ಅಂತ ಅರ್ಥ ನಭಹ ಆತ್ಮ ನಿಲೀಯತೆ ಆಕಾಶಕ್ಕೆ ಬುದ್ಧಿಯಲ್ಲಿ ಲಯ ಅಂತ ಅಷ್ಟು ಹೇಳಿ ಇಂದ್ರಿಯಾಣಿ ಮನೋಬುಧಿ ಸಹವೈಕಾರಿಕೈರ್ನೃಪ ಪ್ರವಿಶಂತಿ ಹ್ಯಹಂಕಾರಂ ಸ್ವಗುಣೈರಹಮಾತ್ಮನಿ ಅಂತ ಭಾಗವತ ಹೇಳುತ್ತದೆ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳೆಲ್ಲವೂ ಕೂಡ ಅಹಂಕಾರದಲ್ಲಿ ಪ್ರವೇಶ ಮಾಡ್ತವೆ ಆ ಅಹಂಕಾರ ಅಹಂ ಅಹಂಕಾರವು ಮತ್ತೆ ಆತ್ಮನಿ ಆತ್ಮ ಅಂದರೆ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರಲ್ಲಿ ಲಯವನ್ನ ಹೊಂದದೆ ಅಂತ ಹೇಳಿದ್ದಾರೆ ಅದನ್ನು ಆವೃತ್ತಿ ಮಾಡ್ಕೋಬೇಕು ಅಂತಾರೆ ಆತ್ಮ ಆತ್ಮನಿ ಮತ್ತೆ ಆ ಬ್ರಹ್ಮದೇವರು ಕೂಡ ವ್ಯಾಪ್ತನಾದ ಪರಮಾತ್ಮನಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ಇದು ಅರ್ಥ ಆದರೆ ಇಲ್ಲಿ ಬರುವ ಪ್ರಶ್ನೆ ಏನು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬುದ್ಧ್ಯಾಮಾಂ ಸ ಶಿವಸ್ತ್ರೂಪೋ ಮನಶ್ಚ ವೈಕಾರಿಕ ದೇವಸಂಘಾನ್ ದಶೇಂದ್ರಿಯನ್ನೇವ ತೈಜಸಾನೀ ಕ್ರಮೇಣ ಖಾದೀನ್ ವಿಷಯೈ ಸಾಧಂ ಅಂತ ಹೇಳಿದ್ದಾರೆ ಹೀಗೆ ಬುದ್ಧಿ ಎಂಬ ಹೆಸರಿನ ಬುದ್ಧ್ಯಭಿಮಾನಿಯಾದ ಉಮಾದೇವಿಯಲ್ಲಿ ತ್ರಿಪರಾದ ವೈಕಾರಿಕ ತೈಜಸ ತಾಮಸ ಅಹಂಕಾರಕ್ಕೆ ಅಭಿಮಾನಿಗಳಾಗಿರುವಂತಹ ರುದ್ರದೇವರು ಇಷ್ಟೆಲ್ಲವನ್ನು ಹುಟ್ಟಿಸಿದರು ಏನನ್ನ ಮನಸ್ಸು ವೈಕಾರಿಕವಾದ ದೇವತೆಗಳ ದೇಹ ಹತ್ತು ಇಂದ್ರಿಯಗಳು ಮತ್ತು ಪಂಚಮಹಾಭೂತಗಳು ವಿಷಯಗಳು ಶಬ್ದಸ್ಪರ್ಶ ರೂಪರ ಸಗಂಧಗಳು ಇವುಗಳನ್ನೆಲ್ಲ ಹುಟ್ಟಿಸಿದ್ದಾರೆ ಅಂತ ಹೇಳಿದ್ದಾರೆ ಕ್ರಮ ಏನು ಯಾರು ಎಲ್ಲಿಂದ ಹುಟ್ಟಿರ್ತಾರೆ ಅವರಿಗೆ ಅಲ್ಲಿ ಲಯ ಅಂತ ಇದೆ ಹೀಗಾಗಿ ಬುದ್ಧಿಯಿಂದ ರುದ್ರದೇವರಿಂದ ಬುದ್ಧಿಭಿಮಾನಿನಿಯಾದ ಉಮಾದೇವಿಯಲ್ಲಿ ಈ ಎಲ್ಲ ದೇವತೆಗಳು ಹುಟ್ಟಿದ್ದಾರೆ ಅಂತಾದ ಮೇಲೆ ಅವರೆಲ್ಲರಿಗೂ ಕೂಡ ಆ ಬುದ್ಧಿಭಿಮಾನಿನಿಯಾದ ಉಮಾದೇವಿಯಲ್ಲಿ ಲಯವನ್ನು ಹೇಳಬೇಕು ಇದರ ಪೈಕಿ ಕ್ರಮೇಣ ಖಾದೀನ್ ವಿಷಯಶ್ಚ ಸಾರ್ಧಂ ಖ ಖ ಅಂದರೆ ಆಕಾಶ ಆಕಾಶಕ್ಕೆ ಬುದ್ಧಿಯಲ್ಲಿ ಲಯ ಹೇಳಿದರೆ ಆಕಾಶದ ಜೊತೆಗೆ ಹುಟ್ಟಿದ ಇಂದ್ರಿಯಗಳಿಗೂ ಬುದ್ಧಿಯಲ್ಲಿ ಲಯವನ್ನ ಹೇಳಿದ ಹಾಗೇನೇ ಲೆಕ್ಕ ಹೇಳಿದ ಮೇಲೆ ಮತ್ತೆ ಪುನಃ ಇಂದ್ರಿಯಾಣಿ ಮನೋಬುದ್ಧಿ ಅಂತ ಪುನಃ ಅದರ ಲಯವನ್ನು ಹೇಳುವುದರ ಉದ್ದೇಶ ಏನು ಅಂತ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಶ್ರೀಮದಾಚಾರ್ಯರು ಹೇಳುತ್ತಾರೆ ನಭ ಆತ್ಮನಿ ಲೀಯತೆ ಇತ್ಯುಕ್ತ ಇಂದ್ರಿಯಾಣಿ ಇತ್ಯಾದ್ಯಪಿ ವಿಸ್ತಾರಾಯ ನಭ ಆತ್ಮನಿಲೀಯತೆ ಅಂತ ಸಾಮಾನ್ಯವಾಗಿ ಹೇಳಿದರು ಆಕಾಶಕ್ಕೆ ಬುದ್ಧಿಯಲ್ಲಿ ಲಯವಿದೆ ಅಂತ ಹೀಗೆ ಹೇಳಿದರೆ ಆಕಾಶದ ಆಕಾಶದ ಜೊತೆಗೆ ಹುಟ್ಟಿದ ಉಳಿದ ವಸ್ತುಗಳಿಗೂ ಕೂಡ ಬುದ್ಧಿಯಲ್ಲಿ ಲಯ ಅನ್ನುವುದು ಅರ್ಥಾತ್ ಸಿದ್ಧವಾಗಬಹುದು ಆದರೆ ಸ್ಪಷ್ಟವಾಗಿ ಹೇಳಿದಂತೆ ಆಗಿಲ್ಲ ಅದಕ್ಕಾಗಿ ಅದನ್ನು ವಿಸ್ತಾರ ಮಾಡುವುದಕ್ಕಾಗಿ ಮತ್ತೆ ಇಂದ್ರಿಯಾಣಿ ಇತ್ಯಾದಿ ವಾಕ್ಯಗಳು ಹೊರಟಿವೆ ಆದ್ದರಿಂದ ವೈಯರ್ಥ ಇಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಬಾರ್ದು ಅದು ಬೇರೆ ಅದು ಬೇರೆ ಪ್ರಶ್ನೆಗೆ ಉತ್ತರ ಅದು ಅವ್ರ ಪ್ರಶ್ನೆಗೆ ಉತ್ತರಲ್ಲ ಅಲ್ಲ ಅದು ಮತ್ತೊಂದು ಪ್ರಶ್ನೆ ಮಾಡ್ಕೊಂಡಾರ ಅದನ್ನು ತಸ್ಮಾದ ಅಹಂಕಾರತನಂ ಸರುದ್ರಂ ಸಸರ್ಜ ಬುದ್ಧಿಂಚ ತದರ್ಥ ದೇಹಂ ಅಂತ ಬುದ್ಧಿ ಮತ್ತು ಅಹಂಕಾರಗಳ ಎರಡೂ ಕೂಡ ಮಹತ್ತ ಮಹತ್ತ ವಂನಾಮಕವಾಂ ಜಾತತ್ವೋಕ್ತೆ ಮಹತ್ತ್ರಹ್ಮದೇವರಿಂದ ವಾಣಿ ಸರಸ್ವತೀದೇವಿಯಲ್ಲಿ ಇಬ್ಬರೂ ಸೇರಿ ಹುಟ್ಟಿದ್ದಾರೆ ಹುಟ್ಟಿದ್ದಾರೆ ಆದ್ದರಿಂದ ಅಹಂಕಾರೇ ಬುದ್ಧಿಲಯೋಕ್ತಿ ಅಯುಕ್ತ ಅಹಂಕಾರದಲ್ಲಿ ಬುದ್ಧಿಗೆ ಲಯವನ್ನು ಹೇಳಬಾರದಲ್ಲ ಅಂದರೆ ಸತ್ಯಂ ಮಹತ್ತೋತ್ಪನ್ನಸಿ ಬುದ್ಧೇ ತೈಜಸತ್ವವಿಕರ್ವಾ ಬುದ್ಧಿ ತತ್ವಮೂತ್ ಸತಿ ಬು್ಧಿ ಪ್ರಾಣಶ್ಚ ತೇಜಸ ಬುಧಿತ ಉಪಚಿತವರು ತೈಜಸಹಂಕಾರಜಾತಿಯ ಭಾವನೆ ಅಹಂಕಾರೇ ಲಯಸ್ ಉಪತ್ ಬುಧಿ ಔರ್ ಇಂದ್ರಿಗಳ ಆದ್ದರಿಂದ ಈ ರೀತಿಯಾಗಿ ಪೂರ್ವದಲ್ಲಿ ಹೇಳಿದ ನಭ ಆತ್ಮನಿಲೀಯತೆ ಅಂತನ್ನುವಾಗ ಇಂದ್ರಿಯಗಳ ಲಯ ಯದ್ಯಪಿ ಸಿದ್ಧವಾಗಿದ್ದರೂ ಅದನ್ನು ಸ್ಪಷ್ಟ ಮಾಡುವುದಕ್ಕಾಗಿ ವಿಸ್ತಾರವಾಗಿ ಹೇಳುವುದಕ್ಕಾಗಿ ಪುನಃ ಹೇಳಿದ್ದರಿಂದ ಪೌನರುಕ್ತೆಯಿಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ಇದಾದ ಮೇಲೆ ಯಷ ಮಾಯಾ ಭಗವತಃ ಸರ್ಗಸ್ಥಿತ್ಯಂತಕಾರಿಣಿ ತ್ರಿವರ್ಣಾವರ್ಣಿತಾಸ್ಮಾಭಿ ಕಿಂಭೂಯ ಶ್ರೋತುಮಿಚ್ಚಿಸಿ ಏಷ ಮಾಯಾ ಭಗವತಃ ಸರ್ಗಸ್ಥಿತ್ಯಂತ ಕಾರಿಣಿ ಸೃಷ್ಟಿ ಸ್ಥಿತಿ ಅಂತ ಪ್ರಲಯ ಇವುಗಳನ್ನು ಮಾಡುವ ಪರಮಾತ್ಮನ ಮಹಿಮೆ ಈ ರೀತಿಯಾಗಿದೆ ಇದು ಎಂಥದ್ದು ಅಂದರೆ ತ್ರಿವರ್ಣ ತ್ರಿವರ್ಣ ಅಂದರೆ ಏನರ್ಥ ಪರಮಾತ್ಮನ ಮಾಯೆ ಮಹಿಮೆ ಅಂತ ಅರ್ಥ ನೀವು ಹೇಳಿದ್ದೀರಿ ಆದರೆ ತ್ರಿವರ್ಣ ಮೂರು ಬಣ್ಣದ ಮಾಯೆ ಅಂದರೆ ಅದು ಜಡವಾದ ಮಾಯೆ ಪ್ರಕೃತಿಗೆ ಲೋಹಿತ ಶುಕ್ಲ ಕೃಷ್ಣ ಅಂತ ಕೆಂಪು ಕಪ್ಪು ಬಿಳಿ ಎಂಬ ಮೂರು ಬಣ್ಣ ಪ್ರಕೃತಿಗೆ ಇದೆ ಅಂತ ಹೇಳಿದ್ದಾರೆ ಅಂದಮೇಲೆ ಇಲ್ಲಿರುವ ಮಾಯೆ ಇದು ಪ್ರಕೃತಿ ಅರ್ಥವಾಯಿತೇ ಹೊರತು ಭಗವಂತನ ಮಹಿಮೆ ಅಂತ ಅರ್ಥವಾಗುವುದಿಲ್ಲ ಮಹಿಮೆಗೆ ಮೂರು ಬಣ್ಣ ಏನು ಅದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಹೇಳ್ತಾರೆ ಪರಮಾತ್ಮನ ಜ್ಞಾನ ಮಹಿಮೆ ಅಂತ ಅರ್ಥ ಇಟ್ಟುಕೊಂಡಾಗ ತ್ರಿವರ್ಣ ಅನ್ನುವುದಕ್ಕೆ ತ್ರಿವರ್ಣ ವರ್ಣಾದುಕ್ತ ತ್ರಿಗುಣಾನಾಂ ಹರೇರ್ಮತಿ ಭಗವಂತನ ಮತಿ ಜ್ಞಾನ ಇದೂ ಕೂಡ ಮಾಯೆ ಅದು ತ್ರಿವರ್ಣ ಹೇಗೆ ಅಂದರೆ ಮೂರನ್ನು ವರ್ಣ ಮಾಡ್ತದೆ ಸ್ವೀಕಾರ ಮಾಡ್ತದೆ ಆದ್ದರಿಂದ ತ್ರಿವರ್ಣ ಯಾವ ಮೂರನ್ನು ಸ್ವೀಕಾರ ಮಾಡುತ್ತದೆ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಸೃಷ್ಟಿಕಾಲದಲ್ಲಿ ಸ್ಥಿತಿ ಕಾಲದಲ್ಲಿ ಸಂಹಾರ ಕಾಲದಲ್ಲಿ ಸ್ವೀಕಾರ ಮಾಡುತ್ತದೆ ಎನ್ನುವುದಕ್ಕಾಗಿ ತ್ರಿವರ್ಣ ಪ್ರಕೃತಿಗೂ ತ್ರಿವರ್ಣ ಅಂತ ಕರೀತಾರೆ ಭಗವದ್ ಅಧೀನವಾದ ಪ್ರಕೃತಿಗೆ ಅದು ಮೂರು ಬಣ್ಣದ ಸತ್ವರಜಸ್ತಮೋ ಗುಣಾತ್ಮಕವಾದದ್ದರಿಂದ ತ್ರಿವರ್ಣ ಗುಣಾತ್ಮಕತ್ವ ಪ್ರಕೃತಿ ತ್ರಿವರ್ಣೇತಿ ಪ್ರಕೀರ್ತ್ಯತೆ ಇಷ್ಟು ಹೇಳಿ ಮುಂದಿನ ಶ್ಲೋಕದಲ್ಲಿ ಬರುವಂತಹ ಒಂದು ಸಮಸ್ಯೆಗೆ ಮೊದಲೇ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ ಇದರ ಮುಂದೆ ನಿನಗೆ ಮತ್ತೇನಾದರೂ ಕೇಳುವುದಾದರೆ ಕೇಳು ಅಂತ ರಾಜನಿಗೆ ಹೇಳಿದಾಗ ನಿಮಿ ರಾಜ ಪ್ರಶ್ನೆ ಮಾಡಿದ್ದೇನು ಅಂದರೆ ಈ ಮಾಯೆಯ ಬಗ್ಗೆ ಎಲ್ಲ ಹೇಳಿ ಆಯಿತು ಇದನ್ನು ದಾಟೋದು ಹೇಗೆ ಹೇಳಿ ಅಂತ ಕೇಳಿದ್ದಾನೆ ಹಾಗಾದರೆ ದಾಟೋದು ಅಂದರೆ ಪರಮಾತ್ಮ ಮಾಯ ಅಂದರೆ ಪರಮಾತ್ಮನ ಮತಿ ಅಂತ ನೀವು ಹೇಳಿದ್ದೀರಿ ಅಥವಾ ಭಗವಂತನ ಮಹಿಮೆ ಅಂತ ಹೇಳಿದ್ದೀರಿ ಆ ಪರಮಾತ್ಮನ ಜ್ಞಾನವನ್ನಾಗಲಿ ಮಹಿಮೆಯನ್ನಾಗಲಿ ದಾಟುವ ಪ್ರಶ್ನೆಯೇ ಇಲ್ಲ ದಾಟಲಿಕ್ಕೆ ಬರೋದೇ ಇಲ್ಲ ದಾಟೋದು ಹೇಗೆ ಅಂತ ಪ್ರಶ್ನೆ ಕೇಳೋದೇ ಸರಿಯಲ್ಲ ಬೇಡ ಏನೋ ಗೊತ್ತಿಲ್ಲದೆ ಕೇಳಿದ್ದಾನೆ ಅಂದರೆ ಇದನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಡಬೇಕು ದಾಟುವ ಉಪಾಯವನ್ನು ಹೇಳಿದ್ದಾರೆ ಆದ್ದರಿಂದ ಹೇಗೆ ಅರ್ಥ ಮಾಡೋದು ಅಂತಂದರೆ ಯದ್ಯಪಿ ಇಲ್ಲಿ ಮಾಯಾ ಶಬ್ದದಿಂದ ಎರಡನ್ನೂ ಸ್ವೀಕಾರ ಮಾಡಿದ್ದಾರೆ ಆದರೆ ಮುಂದೆ ಪ್ರಶ್ನೆ ಕೇಳುವಾಗ ಮಾತ್ರ ಆ ಎರಡರ ಪೈಕಿ ಒಂದಾದ ಪ್ರಕೃತಿ ರೂಪವಾದ ಮಾಯೆ ಏನಿದೆ ಆ ಪ್ರಕೃತಿ ರೂಪವಾದ ಬಂಧವನ್ನು ದಾಟುವುದು ಹೇಗೆ ಅಂತ ಪ್ರಶ್ನೆ ಹಿಂದೆ ಬಂದ ಎರಡೂ ಮಾಯೆಗಳನ್ನು ದಾಟೋದು ಹೇಗೆ ಅಂತ ಪ್ರಶ್ನೆ ಹಿಂದೆ ಬಂದ ಎರಡು ಮಾಯೆಗಳ ಪೈಕಿ ಒಂದು ಮಾಯೆಯನ್ನು ಪ್ರಕೃತಿ ಬಂಧರೂಪವಾದ ಮಾಯೆಯನ್ನು ದಾಟುವುದು ಹೇಗೆ ಅಷ್ಟೇ ಪ್ರಶ್ನೆ ಅಷ್ಟಕ್ಕೂ ಮಾತ್ರ ಉತ್ತರ ಅಂತ ಆಚಾರ್ಯರು ಹೇಳುತ್ತಾರೆ ತತ್ರ ಪ್ರಕೃತಿ ತಾರ್ಯ ತಾರಿಕಾ ತು ಹರಿರ್ಮತಿ ಈ ಭಗವಂತನ ಮತಿಯನ್ನು ದಾಟೋದಲ್ಲ ಅದು ದಾಟಿಸೋದ ನಮ್ಮನ್ನು ಉಭಯ ವಿಷ್ಣು ಮಾಯೋಕ್ತಂ ಜ್ಞಾತವ್ಯಂ ಉಭಯಂ ತಥ ಎರಡಕ್ಕೂ ವಿಷ್ಣು ಮಾಯಾ ಅಂತ ಕರೀತಾರೆ ಒಂದು ವಿಷ್ಣುವಿನ ಸ್ವರೂಪಭೂತವಾದ ಮಾಯಾ ಇನ್ನೊಂದು ವಿಷ್ಣುವಿನ ಅಧೀನವಾದ ಜಡವಾದ ಮಾಯೆ ಬಹೂನಾಂ ಸಹ ನಿರ್ದೇಶ ಏಕೆಯ ಅಭಿಧಯೈವತ್ತು ತಯೈವಾಭಿಧಯ ತರಾಮರ್ಶ ಮುಚ್ಯತೆ ಬಹೂನಾಂ ಸಹ ನಿರ್ದೇಶ ಏಕೆಯ ಅಭಿಧಯವತ್ತು ಅನೇಕ ತರಹದ ಮಾಯೆಗಳನ್ನು ಜಡ ಹಾಗೂ ಚೇತನ ಎರಡೂ ತರಹದ ಮಾಯೆಗಳನ್ನು ಒಂದೇ ಹೆಸರಿನಿಂದ ಹೇಳಿ ಮುಂದೆ ಪರಾಮರ್ಶೆ ಮಾಡುವಾಗಲೂ ಅದೇ ಹೆಸರಿನಿಂದ ಪರಾಮರ್ಶೆ ಮಾಡಿದಾಗ ಒಂದನ್ನೇ ಮಾಡಬಹುದು ಮಾಡುವ ಪದ್ಧತಿ ಇದೆ ಅಂತ ಪ್ರಮಾಣ ಕೊಡ್ತಾರೆ ಅದಕ್ಕೆ ಆಚಾರ್ಯರು ತಯೈ ಮಾಯಾ ಶಬ್ದಕ್ಕೆ ವಿಷ್ಣುವಿನ ಜ್ಞಾನ ಜಡ ಪ್ರಕೃತಿ ಎಂಬ ಎರಡು ಅರ್ಥವನ್ನ ಹಿಂದೆ ಹೇಳಿದರು ಮುಂದಿನ ಶ್ಲೋಕದಲ್ಲಿ ಮಾಯಾ ಎಂಬ ಶಬ್ದದಿಂದ ಹಿಂದೆ ಹೇಳಿದ್ದನ್ನು ಪರಾಮರ್ಶೆ ಮಾಡುವಾಗ ಎರಡನ್ನೂ ಮಾಡಬೇಕು ಅಂತೇನು ನಿಮ್ಮೆಯಿಲ್ಲ ಎರಡರ ಪೈಕಿ ಒಂದನ್ನೇ ಮಾಡಬಹುದು ತಯೈವಾಭಿದಯ ತೇಷ್ ಏಕಂ ಪರಾಮರ್ಶ ಅವೆರಡರ ಮಧ್ಯದಲ್ಲಿ ಒಂದನ್ನು ಮಾತ್ರ ಪರಾಮರ್ಶೆ ಮಾಡಿ ಉಚ್ಯತೆ ಏನಾದರೂ ಅದರ ಬಗ್ಗೆ ಬೇರೆ ಧರ್ಮಗಳನ್ನು ಹೇಳುವುದುಂಟು ತಾಮೇ ತಾಂ ಆಂತರೀಂ ರೀತಿಂ ಇದು ಶಬ್ದಬಿದೋ ಜನಾ ಇದೇನ ಹೊಸದಾದದ್ದು ಅಂತ ತಿಳಿಯಬೇಡಿ ಇದು ಶಬ್ದಜ್ಞಾನಿಗಳಿಗೆ ಶಬ್ದಾರ್ಥವನ್ನು ತಿಳಿದಂತಹ ವಿವೇಕಿಗಳಿಗೆ ಇದರ ಬಗ್ಗೆ ಪರಿಚಯವುಂಟು ಎಂಬುದಾಗಿ ತಿಳಿಸಿಕೊಡ್ತಾರೆ ಯಥೈತಾಂ ಐಶ್ವರೀ ಮಾಯಾಂ ದುಸ್ತರಾಂ ಅಕೃತಾತ್ಮವಿ ತರಂತ್ಯಂಜಸ ಸ್ಥೂಲಧಿಯ ಮಹರ್ಷೇ ಇದ್ಯತಾಂ ಇದನ್ನು ಯಾವ ರೀತಿಯಾಗಿ ದಾಟಬಹುದು ಅಂತ ಜಡಪ್ರಕೃತಿಯನ್ನು ದಾಟುವ ಬಗೆಯನ್ನ ಕೇಳುತ್ತಾನೆ ಆಗ ಪ್ರಬುದ್ಧರು ಉತ್ತರವನ್ನು ನೀಡುತ್ತಾರೆ ಪ್ರಬುದ್ಧ ಉವಾಚ ಕರ್ಮಣ್ಯಾರಭಮಣಾಂ ದುಃಖಹತ್ಯ ಸುಖಾಯ ಚ ಪಶ್ಯೇತ್ ಪಾಕವಿಪರ್ಯಾಸ ಮಿಥುನೀಚಾರಿಣಂ ನೃಣಂ ವೈರಾಗ್ಯ ಮೊದಲು ಬರಬೇಕು ಮಾಯೆಯನ್ನು ನಾವು ದಾಟಬೇಕು ಅಂತಾದರೆ ಮೊದಲು ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ದುಃಖವನ್ನು ಕಳೆದುಕೊಳ್ಳುವುದಕ್ಕಾಗಿ ಸುಖವನ್ನು ಪಡೆಯುವುದಕ್ಕಾಗಿ ಕರ್ಮಗಳನ್ನು ಆರಂಭ ಮಾಡುವಂತಹ ಜನ ಏನಿದ್ದಾರೋ ಅಂತಹ ಮಿಥುನೀಚಾರಿಣಾಂ ನೃಣಂ ಸ್ತ್ರೀ ಪುರುಷರು ಎಂಬುದಾಗಿ ಸೇರಿ ಬದುಕುವ ಜನರ ಪಾಕವಿಪರ್ಯಾಸಂ ಪಶ್ಯೇತ್ ಅವರಿಗೆ ಪಾಕವಿಪರ್ಯಾಸ ಅನರ್ಥ ಪಾಕ ಅಂದರೆ ಅರ್ಥ ಪಾಕವಿಪರ್ಯಾಸ ಅಂದರೆ ಅನರ್ಥ ಅವರು ತಮ್ಮ ಜೀವನದಲ್ಲಿ ಮುಂದೆ ಜೀವನೋತ್ತರದಲ್ಲಿ ಅನರ್ಥವನ್ನೇ ಹೊಂದುತ್ತಾರೆ ಅಂತನ್ನುವುದನ್ನು ತಿಳಿದು ಈ ರೀತಿ ಮಿಥುನೀಚಾರಿಗಳಾಗಿ ಸ್ತ್ರೀ ಪುರುಷರು ಸೇರಿ ಬದುಕಬಾರದು ಅಂತ ನಿರ್ಣಯವನ್ನು ಮಾಡಿಕೊಳ್ಳಬೇಕು ವಿರಕ್ತರಾಗಬೇಕು ಮೊದಲಿಗೆ ಅಂದರೆ ಈ ಜ್ಞಾನಮಾರ್ಗದಲ್ಲಿ ಬರುವುದಕ್ಕೆ ಸಾಧ್ಯ ಎಂಬುದಾಗಿ ಪ್ರಬುದ್ಧರು ಹೇಳುತ್ತಾರೆ ಅದರ ಬಗ್ಗೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ನೀಡುತ್ತಾರೆ ಹಾಗಾದರೆ ಸ್ತ್ರೀ ಪುರುಷ ಸಂಬಂಧದಲ್ಲಿ ಇರಬಾರದು ಅಂತ ಹೇಳಿದರೆ ಗೃಹಸ್ಥಾಶ್ರಮ ಧರ್ಮವನ್ನು ಶಾಸ್ತ್ರವೇ ವಿಧಾನ ಮಾಡಿದೆ ಈ ರೀತಿಯಾಗಿ ಬದುಕುವುದು ಇದು ಶಾಸ್ತ್ರ ನಿಷಿದ್ಧ ಅಂತಾದರೆ ಹೇಗೆ ಪರಸ್ಪರ ಶಾಸ್ತ್ರಗಳಲ್ಲೇ ವಿರೋಧ ಬಂದಂತೆ ಆಗತ್ತಲ್ಲ ಅಂತ ಪ್ರಶ್ನೆ ಬಂದರೆ ಇದು ಕೆಲವು ಅಧಿಕಾರಿಗಳಿಗೆ ಹೇಳಿದ್ದು ಅಂತ ಹೇಳುತ್ತಾರೆ ವಿಹಿತವಾದ ರೀತಿಯಲ್ಲಿ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡುವುದು ತಪ್ಪೇನಲ್ಲ ಆದರೆ ಗೃಹಸ್ಥಾಶ್ರಮಿಗಳೂ ಕೂಡ ನಿಷಿದ್ಧವಾದ ರೀತಿಯಲ್ಲಿ ತಾವು ಭೋಗಾದಿಗಳನ್ನು ಮಾಡಬಾರದು ನಿಷಿದ್ಧ ದೇಶ ನಿಷಿದ್ಧ ಕಾಲ ನಿಷಿದ್ಧ ವ್ಯಕ್ತಿಗಳ ಜೊತೆಗೆ ಭೋಗವನ್ನು ಮಾಡದೇ ಇದ್ದರೆ ಅವರು ವಿರಕ್ತರಾದಂತೆಯೇ ಆದರೆ ವಿಹಿತ ದೇಶ ಕಾಲಗಳಲ್ಲಿ ವಿಹಿತವಾದ ವ್ಯಕ್ತಿಗಳ ಜೊತೆಗೆ ಸ್ವಸ್ತ್ರೀ ಸ್ವಪುರುಷರ ಜೊತೆಗೆ ಅವರು ಸುಖವಾಗಿ ಇದ್ದರೆ ತಪ್ಪೇನಿಲ್ಲ ಆದರೆ ಇದನ್ನು ನಿಷೇಧ ಮಾಡಿದ್ದು ಬ್ರಹ್ಮಚಾರಿಗಳು ಮತ್ತು ಯತಿಗಳ ವಿವಕ್ಷೆಯಿಂದ ಹೇಳಿತ್ತು ಆ ಬ್ರಹ್ಮಚಾರಿಗಳು ಯತಿಗಳಲ್ಲೂ ಕೂಡ ಸ್ವರೂಪತಃ ಈ ಜನ್ಮದಲ್ಲಿ ಯಾರು ಬ್ರಹ್ಮಚಾರಿಗಳೋ ಯತಿಗಳೋ ಅವರೂ ಕೂಡ ವಿರಕ್ತರಾಗಿರಬೇಕು ಅನ್ನುವುದು ಸಹಜವೇ ಜೊತೆಗೆ ಸ್ವರೂಪತಃ ಬ್ರಹ್ಮಚಾರಿಗಳು ಸ್ವರೂಪತಃ ಯಾರು ಯತಿಗಳಾಗಿದ್ದಾರೆ ಅಂಥವರಂತೂ ಕೊನೆಯವರೆಗೂ ಕೂಡ ಅವರು ಇದೇ ಮಾರ್ಗದಲ್ಲಿ ವಿರಕ್ತರಾಗಿಯೇ ಇರಬೇಕು ಎಂಬುದಾಗಿ ತಿಳಿಸ್ತಾರೆ ಅದಕ್ಕೆ ಪ್ರಮಾಣ ಕೊಡ್ತಾರೆ ದೇವಾ ಸಜಾಯಾ ಮುಚ್ಚಂತೆ ಮಾನುಷಾ ಉಭಯಾತ್ಮಕ ವಿಜಯಾ ಇವ ಯೋಗೇಶಾಹ ತೇಂ ಯೋಗ್ಯತಾ ತಥಾತಥ ಮುಚ್ಚ್ಯಂತೆ ನಣ್ಯಥಾತು ಕಥಂಚನ ಇತಿ ಸಂದೃಶ್ಯೇ ಅಧಿಕಾರಿಗಳು ಹೀಗಿದ್ದಾರೆ ದೇವಾ ಸಜಾಯಾ ಮುಚ್ಚ್ಯಂತೆ ದೇವತೆಗಳು ಅವರು ಸ್ತ್ರೀಸಹಿತರಾಗಿಯೇ ಸಾಧನೆಯನ್ನು ಮಾಡಿ ಸ್ತ್ರೀ ಸಹಿತರಾಗೇ ಮೋಕ್ಷದಲ್ಲಿಯೂ ಇರ್ತಾರೆ ಇಂದ್ರದೇವರು ಶಚಿದೇವಿಯ ಜೊತೆಗೇನೆ ಮುಕ್ತರಾಗ್ತಾರೆ ಹಾಗೆ ಎಲ್ಲ ದೇವತೆಗಳು ಕೂಡ ಮನುಷ್ಯರಲ್ಲಿ ಮಾತ್ರ ಎರಡು ತರಹದ ಮನುಷ್ಯರಿದ್ದಾರೆ ಶ್ರೀನಿವಾಸತೀರ್ಥರು ಹೇಳುತ್ತಾರೆ ಸ್ವರುಪೇಣ ಗೃಹಸ್ಥಾಶ್ರಮಚ ಗೃಹಸ್ಥಾಶ್ರಮಚುಷ್ಟಪೇತ ಅನ್ನ ಸಂತ ತತ್ರ ಗೃಹಸ್ಥಾ ವನಪ್ರಸ್ಥ ತೇ ಸಜಾಯ ಮುಚ್ಚೋ ಯತಯ್ಚ ವಿಜಾ ಮುಚ್ಚ್ಯಂತೆ ಮನುಷ್ಯರಲ್ಲಿ ಎರಡೂ ತರಹದ ಜನ ಇದ್ದಾರೆ ಅಂದರೆ ನಾಲ್ಕು ಆಶ್ರಮಗಳು ಅದರಲ್ಲಿ ಎರಡು ಭಾಗ ಗೃಹಸ್ಥವಾನಪ್ರಸ್ಥ ಒಂದು ಯತಿ ಬ್ರಹ್ಮಚಾರಿ ಒಂದು ಅದರಲ್ಲಿ ಯತಿ ಬ್ರಹ್ಮಚಾರಿಗಳಾಗಿರುವ ಮನುಷ್ಯರೇನಿದ್ದಾರೆ ಸ್ವರೂಪತಃ ಅವರು ಕೊನೆಯವರೆಗೂ ಹಾಗೆ ಸಾಧನೆ ಮಾಡಿ ವಿಜಾಯರಾಗೇ ಹೆಂಡತಿ ಇಲ್ಲದೆ ತಾವು ಮಾತ್ರ ಮುಕ್ತರಾಗ್ತಾರೆ ಸ್ವರೂಪತಃ ಗೃಹಸ್ಥ ಮತ್ತು ವನಪ್ರಸ್ಥರಾದವರು ಸಜಾಯರಾಗಿ ಹೆಂಡತಿಯಿಂದ ಸಹಿತರಾಗಿಯೇ ಮುಕ್ತರಾಗ್ತಾರೆ ಇನ್ನು ಮನುಷ್ಯರಲ್ಲದೇ ಇರುವಂತಹ ಯೋಗೇಶರು ಸನಕಾದಿಗಳಿದ್ದಾರೆ ಅವರೂ ಕೂಡ ವಿಜಾಯರಾಗೇನೆ ಮೋಕ್ಷವನ್ನು ಹೊಂದುತ್ತಾರೆ ವಿಜಯಾಹ ಎ ತಥಾ ತಥೈವ ಮುಚ್ಚ್ಯಂತೆ ನಾಣ್ಯಥಾತು ಕಥಂಚನ್ ಹಾಗಾದರೆ ಪ್ರಕೃತಕ್ಕೆ ಏನು ಈ ಶ್ಲೋಕದಲ್ಲಿ ಹೇಳಿದ್ದು ಯಾರಿಗೆ ಅಂದರೆ ಯಾರು ಸ್ವರೂಪತಃ ಯತಿಗಳು ಅಥವಾ ಬ್ರಹ್ಮಚಾರಿಗಳಾಗಿದ್ದಾರೆ ಅವರು ಈ ರೀತಿಯಾಗಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಎಂದೆಂದೂ ಮಿಥುನೀಚಾರಿಗಳಾಗಿ ಇರಬಾರದು ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾರೆ ಯೋಗೇಶರಿಗಂತೂ ಸರಿಯೇ ಸರಿ ಅವರಿಗೆ ಈ ಸಮಸ್ಯೆ ಪ್ರಸಕ್ತಿನೇ ಬರೋದಿಲ್ಲ ಉಪದೇಶ ಮಾಡೋ ಕಾರಣವೇ ಇಲ್ಲ ಅವರಿಗೆ ಸನಕಾದಿಗಳಿಗೆ ಆದರೂ ಅಂಥವರು ಕೂಡ ಎಂದೆಂದಿಗೂ ಮಿಥಿನಿಚಾರಿಗಳಾಗಿರೋದಿಲ್ಲ ಕೊನೆಯವರಿಗೂ ಹಾಗೇ ಸಾಧನೆ ಮಾಡಿ ಹಾಗೇ ಮುಕ್ತರಾಗ್ತಾರೆ ಎನ್ನುವುದರಲ್ಲಿ ತಾತ್ಪರ್ಯ ಎಂಬುದಾಗಿ ತಿಳಿಸ್ತಾರೆ ನಿತ್ಯಾರ್ಥಿದೇನ ವಿತ್ತೇನ ದುರ್ಲಭೇನಾತ್ಮ ಮೃತ್ಯುನ ಗೃಹಾಪತ್ಯಾಪ್ತ ಪಶುಭಿ ಕಾಪ್ರೀತಿ ಸಾಧಿತೈಶ್ಚಲೈ ನಿತ್ಯದಲ್ಲಿಯೂ ದುಃಖವನ್ನೇ ಕೊಡುವ ನೋಡಿ ದುರ್ಲಭೇನ ಪಡೆಯುವಾಗಲೂ ಬಹಳ ಕಷ್ಟ ಪಡೆದ ಮೇಲೂ ನಿತ್ಯಾರ್ಥಿದೇನ ಅದನ್ನು ರಕ್ಷಣೆ ಮಾಡುವ ಚಿಂತೆಯನ್ನ ನೀಡುವಂತಹ ದುಃಖವನ್ನು ನೀಡುವ ಆತ್ಮ ಮೃತ್ಯುನ ತನ್ನ ಸಂಸಾರಕ್ಕೆ ಕಾರಣವಾದಂತಹ ವಿತ್ತೇನ ಹಣದಿಂದ ಪಡೆದಂತಹ ನಾನಾ ವಿಧವಾದ ಸಂಪತ್ತುಗಳು ಪಶು ಮನೆ ಐ ಆಸ್ತಿ ಐಶ್ವರ್ಯ ಇವುಗಳಿಂದ ನಮಗೆ ಎಷ್ಟು ಪ್ರೀತಿ ಎಷ್ಟು ಸುಖ ನಮಗೆ ಸಿಗುವುದಕ್ಕೆ ಸಾಧ್ಯ ಚಲೈಹಿ ಪ್ರೀತಿ ಕಾ ನಕಾಪಿ ಇಂತಹ ಕ್ಷಣಭಂಗುರವಾದಂತಹ ವಸ್ತುಗಳಿಂದ ನಮಗೇನು ಸ್ಥಿರವಾದ ಸುಖ ಸಿಗುವುದಕ್ಕೆ ಸಾಧ್ಯ ಇಲ್ಲ ಎಷ್ಟು ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿ ಆ ಹಣದಿಂದ ಇಂತಹ ನಶ್ವರವಾದ ವಸ್ತುಗಳನ್ನು ನಾವು ಪಡಿತೇವೆ ಅಂತ ಅಂದರೆ ಹಣ ಪಡೆಯೋದಕ್ಕೆ ನಾವು ಇಷ್ಟೆಲ್ಲ ಮಾಡೋದು ಯಾಕೆ ಸುಖ ಪಡೆಯೋದಕ್ಕೆ ಸುಖ ಆಗೋದು ಎಷ್ಟೊತ್ತು ಒಂದು ಹತ್ತು ನಿಮಿಷ ಹತ್ತು ನಿಮಿಷದ ಸುಖಕ್ಕಾಗಿ ಇಪ್ಪತ್ತ್ ಮೂರು ಗಂಟೆಗಳವರೆಗೆ ನಾವು ಕಷ್ಟಪಟ್ಟರೆ ಏನು ಲಾಭ ಆ ತರಹದ ಕಷ್ಟಪಡೋದೇ ಆದರೆ ಶಾಶ್ವತವಾದ ಸುಖವನ್ನು ಪಡೆಯುವುದಕ್ಕೆ ನಾವು ಕಷ್ಟಪಡಬೇಕು ಎಂಬುದಾಗಿ ವೈರಾಗ್ಯದಿಂದ ಮನುಷ್ಯ ನಿರ್ಧಾರ ಮಾಡಿಕೊಳ್ಳಬೇಕು ಏಂ ಲೋಕಂ ಪರಂ ವಿದ್ಯಾತ್ ನಶ್ವರಂ ಕರ್ಮ ನಿರ್ಮಿತ ಅತುಲ್ಯತಿಶಯ ಧ್ವಂಸಾತ್ ಈ ಲೋಕವನ್ನು ಮಾತ್ರ ನಾಶ ಇಲ್ಲಿರುವ ಮನೆ ಮಠ ಮಕ್ಕಳು ಹೆಂಡತಿ ಈ ಪರಿವಾರ ಮಾತ್ರ ನಶ್ವರ ಅಂತ ತಿಳಿದು ವಿರಕ್ತನಾಗುವುದಲ್ಲ ಪರಂಲೋಕಂ ಪರಲೋಕವನ್ನು ನಶ್ವರ ಅಂತ ತಿಳಿಯೋದು ಸ್ವರ್ಗ ಸ್ವರ್ಗವೂ ಶಾಶ್ವತವಲ್ಲ ಯಜ್ಞಾಗಾದಿಗಳನ್ನು ಮಾಡಿ ಸ್ವರ್ಗವನ್ನು ಪಡೆಯಬೇಕು ಅಂತ ಸಕಾಮ ಕರ್ಮಗಳನ್ನು ಮಾಡಿ ಸ್ವರ್ಗವನ್ನು ಪಡೆಯುವ ಹವ್ಯಾಸವನ್ನು ಇಟ್ಟುಕೊಳ್ಳಬೇಡಿ ಅದನ್ನಿಟ್ಟುಕೊಂಡ್ರೂ ನೀವು ಪೂರ್ಣವಾಗಿ ಉದ್ಧಾರ ಆದಂತೆ ಅಲ್ಲ ಏನೋ ಧಾರ್ಮಿಕರು ಅಂತ ಅನ್ನಬಹುದಷ್ಟೇ ಹೊರತು ನಿಜವಾಗಿ ಲಾಭ ನಿಮಗೆ ಆಗಬೇಕಾದರೆ ಧರ್ಮದ ಲಾಭ ನಿಷ್ಕಾಮ ಧರ್ಮವನ್ನು ಮಾಡಿದರೆ ಮಾತ್ರ ಶಾಶ್ವತವಾದ ಮೋಕ್ಷವೆಂಬ ಸುಖ ಸಿಗತ್ತೆ ಹೊರತು ಇಲ್ಲದೇ ಇದ್ದರೆ ನಶ್ವರವಾರದ್ದೇ ಯಾಕೆ ಅತುಲ್ಯಾತಿಶಯ ಧ್ವಂಸ ಅತುಲ್ಯಾತಿಶಯರು ಅಂದರೆ ದೇವತೆಗಳು ಯಾಕೆ ಅಂದರೆ ಅತಿಶಯ ಅಂದರೆ ಸಾಮರ್ಥ್ಯ ಅಸದೃಶವಾದ ಲೋಕವಿಲಕ್ಷಣವಾದ ಸಾಮರ್ಥ್ಯ ಇರುವಂತಹ ಆ ದೇವತೆಗಳು ನಿಮ್ಮನ್ನು ತಳ್ಳಿಬಿಡ್ತಾರೆ ಸ್ವರ್ಗದಿಂದ ಏನು ನಾನು ಇನ್ನೊಂದು ಸ್ವಲ್ಪ ಇರ್ತೇನೆ ಅಂತ ಕೆಲವೊಂದು ಸಲ ವ್ಯವಸ್ಥೆ ಮಾಡುವವರು ನೀವು ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಬೇಡಿ ಅಂತ ಹೇಳಿದರೆ ಆ ವ್ಯವಸ್ಥಾಪಕರನ್ನೇ ದಬ್ಬಿ ತಮಗೆಲ್ಲ ಬೇಕೋ ಅಲ್ಲಿ ವ್ಯವಸ್ಥಿತವಾಗಿ ಕೂಡುವಂತೆ ಸ್ವರ್ಗದಲ್ಲಿ ನಮಗೆ ಎಷ್ಟು ಬೇಕಷ್ಟು ದಿವಸ ನಾವಿರ್ತೇವೆ ನಮ್ಮ ಪುಣ್ಯ ಮುಗಿದಿರಬಹುದು ಆದರೂ ನಮ್ಮ ಶಕ್ತಿಯಿಂದ ನಾವು ಹಾಗೆ ಸ್ವರ್ಗದಲ್ಲಿ ಕೂಡ್ತೇವೆ ಅಂದರೆ ಅತುಲ್ಯಾತಿಶಯ ಧ್ವಂಸಾತ್ ಅಸದೃಶವಾದ ಸಾಮರ್ಥ್ಯ ಇರುವ ದೇವತೆಗಳು ಅವರನ್ನು ಕುಸ್ತಿಯಾಡಿ ನೀವು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ ಅವರು ಹಿಡಿದು ತಳ್ಳಿದರೆ ಕೆಳಗೆ ಬೀಳೇಬೇಕು ಅಂತಹ ಅಸದೃಶ ಪರಾಕ್ರಮ ಇರುವಂತಹ ಮಹಾನುಭಾವರು ಅಥವಾ ನೀ ಎರಡರ್ಥ ಮಾಡಿದ್ದಾರೆ ನಿಯಮ್ಯ ವರ್ಗದಲ್ಲಿ ತುಲ್ಯ ಅತಿಶಯ ಅಂದರೆ ಅತಿಶಯ ಉಳ್ಳವರು ನಿಯಮ್ಯರಾದ ಜೀವರಾಶಿಗಳಲ್ಲಿ ತಮಗೆ ಸಮರು ಮತ್ತು ಉತ್ತಮರು ಅಂತ ಇಲ್ಲದೇ ಇದ್ದವರು ದೇವತೆಗಳು ಅವರನ್ನು ಮೀರಿಸಬೇಕಾದರೆ ಒಂದ ಸಮ ಆಗಬೇಕು ಇಲ್ಲ ಅತಿಶಯ ಆದರೂ ಇರಬೇಕು ಎರಡೂ ಇಲ್ಲ ನಮ್ಮಲ್ಲಿ ಅಂತಹ ಅತುಲ್ಯಾತಿಶಯರಾದ ದೇವತೆಗಳಿಂದಲೇ ನಮಗೆ ಆ ಸ್ವರ್ಗದ ಭೋಗದ ಧ್ವಂಸ ಆದರೆ ಕೆಳಗೆ ಬಿದ್ದು ಬಿಡಬೇಕಾಗತ್ತೆ ಯಥಾ ಹೇಗೆ ಅಂದರೆ ಮಂಡಲವರ್ತಿನ ಮಂಡಲವರ್ತಿಗಳು ಹೇಗೋ ಹಾಗೆ ಅಂದರು ಅರ್ಥನೇ ಗೊತ್ತಾಗೋದಿಲ್ಲ ಏನು ಮಂಡಲವರ್ತಿಗಳು ಅಂದರೆ ಯಾರು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೀತಾರೆ ಮಂಡಲವರ್ತಿನಃ ಯುದ್ಧರಂಗಸ್ಥ ಮಂಡಲವರ್ತಿಗಳು ಅಂದರೆ ಮಂಡಲ ಅಂದರೆ ಯುದ್ಧದ ರಂಗ ರಣಭೂಮಿ ರಣಭೂಮಿಯಲ್ಲಿರತಕ್ಕಂತಹ ಜನ ಯಾವ ರೀತಿಯಾಗಿ ಅತುಲ್ಯಾತಿಶಯ ಧ್ವಂಸ ಅದನ್ನು ಇನ್ನೊಂದು ಸಲ ಆವೃತ್ತಿ ಮಾಡಿಕೊಳ್ಳೋದು ಅತುಲ್ಯಾತಿಶಯರು ಅಂದರೆ ಅಸದೃಶವಾದ ಪರಾಕ್ರಮ ಇರುವಂತಹ ತಮಗಿಂತಲೂ ಬಲಿಷ್ಠರಾಗಿರುವಂತಹ ಶತ್ರುಗಳು ಅಂತಹ ಶತ್ರುಗಳು ಹೊಡೆದು ಹೇಗೆ ಯುದ್ಧರಂಗದಲ್ಲಿ ದುರ್ಬಲರನ್ನು ಕೆಳಗೆ ಬೀಳಿಸಬೇಕೋ ಅದರಂತೆ ಸ್ವರ್ಗವೆಂಬ ಆ ಯುದ್ಧದ ರಂಗದಲ್ಲಿ ಈ ಭೋಗಿಗಳೆಂಬಂತಹ ದುರ್ಬಲರನ್ನ ಭೋಗಪ್ರದರಾದ ಪ್ರಬಲರಾದಂತಹ ದೇವತೆಗಳು ಪುಣ್ಯ ಇರುವವರೆಗೆ ಮಾತ್ರ ಭೋಗ ಕೊಟ್ಟು ಆಮೇಲೆ ಅವರನ್ನು ಕೆಳಗೆ ಕಳಿಸ್ತಾರೆ ಆದ್ದರಿಂದ ಸ್ವರ್ಗವು ನಶ್ವರ ಅದರಲ್ಲಿಯೂ ಯಾವುದೇ ವಿಧವಾದ ಆಸ್ತಿ ಇಲ್ಲ ಈ ವೈರಾಗ್ಯ ಮೊದಲಿಗೆ ಬರಬೇಕು ಬಂದ ಮೇಲೆ ಗುರುಗಳ ಹತ್ರ ಬರಬೇಕು ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಉತ್ತಮಂ ಶಾಬ್ಧೆ ಪರೇಚ ಬ್ರಹ್ಮಣ್ಯುಪಶಮಾಶ್ರಯಂ ಉತ್ತಮವಾದಂತಹ ಶ್ರೇಯಸ್ಸಾಧನ ಮೋಕ್ಷ ಸಾಧನವನ್ನು ತಿಳಿಯ ಬಯಸುವ ಶಿಷ್ಯ ಗುರುಗಳಿಗೆ ಶರಣ ಬರಬೇಕು ಎಂತಹ ಗುರುಗಳನ್ನು ಆಶ್ರಯಿಸಬೇಕು ಅಂದರೆ ಅವರಿಗೆ ವೇದಗಳ ಜ್ಞಾನ ಇರಬೇಕು ಇತಿಹಾಸ ಪುರಾಣಾದಿಗಳ ಜ್ಞಾನ ಇರಬೇಕು ಬರೀ ಶಬ್ದಗಳ ಜ್ಞಾನ ಮಾತ್ರ ಇದ್ದು ಪ್ರತಿಪಾದ್ಯನಾಗಿರುವಂತಹ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ ಶಾಬ್ಧೆ ಪರೇಚ ಪ್ರತಿಪಾದಕನಾದ ಪ್ರತಿಪಾದಕವಾದ ಗ್ರಂಥಗಳ ಬಗ್ಗೆ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ಸರಿಯಾದಂತಹ ಜ್ಞಾನ ಇರುವ ಬ್ರಹ್ಮಣ್ಯ ಉಪಶಮಾಶ್ರಯಂ ಕೇವಲ ಜ್ಞಾನ ಇದ್ರೆ ಅಲ್ಲ ಭಕ್ತಿಯೂ ಇರಬೇಕು ಆ ಪರಬ್ರಹ್ಮನಲ್ಲಿ ವಿಶೇಷವಾದಂತಹ ಅನಿಷ್ಠೆ ಭಕ್ತಿ ಇರುವಂತಹ ಗುರುಗಳನ್ನು ನಾವು ಆಶ್ರಯಿಸಬೇಕು ಇದು ಎರಡನೆಯ ಹಂತ ಮಾಯಾತರಣ ಮಾಡುವುದಕ್ಕೆ ಪ್ರಕೃತಿ ಬಂಧವನ್ನು ದಾಟುವುದಕ್ಕೆ ಇದು ಎರಡನೇ ಉಪಾಯ ಗುರುಗಳ ಹತ್ತಿರ ಬಂದು ವಾಸ ಮಾಡಿದ ಮಾತ್ರಕ್ಕೆ ಅಂತೆಯೇ ವಾಸ ಮಾಡಿದ ಮಾತ್ರಕ್ಕೆ ಉದ್ಧಾರ ಆಗೋದಿಲ್ಲ ಅದೊಂದು ದಾರಿ ಗುರುಗಳು ಉಪದೇಶ ಮಾಡೇ ಮಾಡ್ತಾರೆ ಅನ್ನುವುದು ನಿಜ ಆದರೆ ಸಹವಾಸ ಮಾತ್ರದಿಂದ ಉದ್ಧಾರ ಅಲ್ಲ ಅವರಿಂದ ಕೆಲವುದನ್ನು ಕಲಿಯಬೇಕು ಏನು ಕಲಿಯಬೇಕು ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮದೈವತಃ ಅಮಾಯಯಾನುವೃತ್ತ ಚ ತುಷ್ಯೇತ್ ಆತ್ಮಾತ್ಮದೋಹರಿಹಿ ಅಲ್ಲಿ ನಾವು ಭಾಗವತ ಧರ್ಮಗಳನ್ನು ಕಲಿಯಬೇಕು ಅಂತಾರೆ ಕಲಿಯುವಾಗ ಹೇಗೆ ಕಲಿಯಬೇಕು ಅಂದರೆ ಗುರ್ವಾತ್ಮದೈವತಃ ಈ ಗುರುಗಳಲ್ಲಿ ಆತ್ಮದೈವತ ನನ್ನ ದೇವತೆ ನನ್ನ ಅಂತರ್ಯಾಮಿಯಾದಂತಹ ಭಗವಂತ ಈ ಗುರುಗಳಲ್ಲಿಯೇ ಇದ್ದು ಉಪದೇಶ ಮಾಡ್ತಾ ಇದ್ದಾನೆ ನನ್ನ ಉದ್ಧಾರಕ್ಕಾಗಿ ಅಂತ ತಿಳಿಯಬೇಕು ನನ್ನ ಅಂತರ್ಯಾಮಿ ಗುರುಗಳ ಅಂತರ್ಯಾಮಿ ಇಬ್ಬರೂ ಅಭಿನ್ನ ಹೀಗಾಗಿ ನನ್ನ ಅಂತರ್ಯಾಮಿಯಾದ ನನ್ನ ಉದ್ಧಾರಕನಾದಂತಹ ಸ್ವಾಮಿ ಶ್ರೀಹರಿ ನನಗೆ ನೇರವಾಗಿ ಉಪದೇಶ ಮಾಡೋದಿಲ್ಲ ಗುರುಶಸ್ಥಿತ್ವ ತದ್ವಾರಾ ಜ್ಞಾನೋಪದೇಶ್ರೆ ಗುರುಗಳಲ್ಲಿ ಇದ್ದು ಉಪದೇಶ ಮಾಡ್ತಾನೆ ಎಂಬ ಅನುಸಂಧಾನದಿಂದ ಕಲಿಯಬೇಕಂತೆ ಗುರುವಾತ್ಮದೈವತಃ ಗುರುಗಳಲ್ಲಿ ಆತ್ಮದೈವತ ಇದ್ದಾನೆ ಅಂತ ತಿಳಿದವನಾಗಿ ಭಾಗವತ ಧರ್ಮಗಳನ್ನು ಕಲಿಯಬೇಕು ಕಲಿಯುವಾಗ ಅಮಾಯಯ ಅನುವೃತ್ಯ ಮಾಯಾ ಇಚ್ಛೆ ಅಮಾಯಯ ಯಾವುದೇ ಫಲಾಪೇಕ್ಷೆ ಇರಬಾರದು ಯಾವುದೇ ಕಪಟ ಇರಬಾರದು ಕಪಟ ವಂಚನೆ ಮೋಸಗಳಿಲ್ಲದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅನುವೃತ್ಯ ಸೇವೆಯನ್ನು ಮಾಡುತ್ತಾ ಗುರುಗಳಿಂದ ವಿದ್ಯೆಯನ್ನು ಕಲಿಯಬೇಕು ಸುಮ್ಮನೆ ಕಲ್ತ್ರ ಅಲ್ಲ ಅವರಿಗೆ ಅನುವರ್ ಅನುವರ್ತಿಯಾಗಿ ಸೇವಕನಾಗಿ ಇದ್ದು ಕಲಿಯಬೇಕು ಇದರಿಂದ ತುಷ್ಯೇದ ಆತ್ಮಾತ್ಮದೋಹರಿಹಿ ಪರಮಾತ್ಮ ನಮ್ಮ ಮೇಲೆ ಪ್ರಸನ್ನನಾಗ್ತಾನೆ ತನ್ನ ಸ್ವರೂಪದ ಜ್ಞಾನವನ್ನೇ ನಮಗೆ ನೀಡುತ್ತಾನೆ ಎಂಬುದಾಗಿ ತಿಳಿಸ್ತಾರೆ ಹಾಗಾದರೆ ಯಾವುದು ಭಾಗವತ ಧರ್ಮಗಳು ಏನನ್ನು ಕಲಿಯಬೇಕು ನಾವು ಭಾಗವತ ಧರ್ಮಗಳನ್ನು ಕಲಿಯುವುದು ಅಂದರೆ ಏನು ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾ ಮೈತ್ರೀಂ ಪ್ರಶ್ರಯಂಚ ಭೂತೆ ಯಥೋಚಿತ ಮೊಟ್ಟಮೊದಲನೆಯದಾಗಿ ಸರ್ವತೋ ಮನಸ ಅಸಂಗಂ ಎಲ್ಲ ವಿಷಯಗಳಲ್ಲಿ ಮನಸ್ಸಿನ ಅಸಂಗ ಆಸಕ್ತಿ ಇಲ್ಲದೇ ಇರುವಂತೆ ಹೇಗೆ ಇರಬೇಕು ಅನ್ನುವುದನ್ನು ಗುರುಗಳಿಂದ ಕಲಿಯಬೇಕು ಸರ್ವತಃ ಮನಸ ಅಸಂಗಂ ಪರಮಾತ್ಮ ಭಗವಂತನ ಭಕ್ತರಾದ ರಮಾಬ್ರಹ್ಮಜಿ ದೇವತೆಗಳು ಅದರಂತೆ ಭಗವಂತನ ಸೇವೆಗೆ ಅನುಕೂಲವಾದ ವಸ್ತುಗಳು ಇವುಗಳಲ್ಲಿ ಸಂಘವನ್ನು ಮಾಡುವುದನ್ನು ಬಿಟ್ಟರೆ ಭಗವಂತನ ಭಗವದ್ಭಕ್ತರ ಭಗವದ್ ಅನುಕೂಲವಾದ ವಸ್ತುಗಳಿಗೆ ವಿರೋಧಿಯಾದ ಇನ್ನಿತರ ವಸ್ತುಗಳೇನಿವೆ ಅವುಗಳ ವಿಷಯದಲ್ಲಿ ಸಂಘವನ್ನು ಮಾಡಬಾರದು ಸರ್ವತೋ ಮನಸಹ ಅಸಂಗಂ ಆದೌ ಸಂಗಂಚ ಸಾಧುಷು ಸಜ್ಜನರಲ್ಲಿ ಸಂಘವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ ಸಜ್ಜನರಲ್ಲಿ ಸಂಘವನ್ನು ಮಾಡಬೇಕು ಅಂತ ತಿಳಿಸಿದರೆ ಯಾರ ಜೊತೆಗೆ ಸಂಘವನ್ನು ಮಾಡಬೇಕು ಯಾವ ಸಜ್ಜನರ ಜೊತೆಗೆ ಅಂತ ಪ್ರಶ್ನೆ ಬಂತು ಸಜ್ಜನರು ಅಂದರೆ ಯಾರು ಯಾವ ಸಜ್ಜನರ ಜೊತೆಗೆ ನಾವು ಸಂಘವನ್ನು ಮಾಡಬೇಕು ಅಂತ ಸಂಘವನ್ನು ಮಾಡಬಾರದು ಯಾರ ಜೊತೆಗೆ ಸಂಘವನ್ನು ಮಾಡಬೇಕು ಯಾರ ಜೊತೆಗೆ ಕೆಲವರ ಜೊತೆಗೆ ಮೊದಲು ಸಂಘ ಮಾಡಬೇಕು ಆಮೇಲೆ ಬಿಡಬೇಕು ಇದೆಲ್ಲವನ್ನೂ ಕೂಡ ಶ್ರೀಮದಾಚಾರ್ಯರು ವಿಸ್ತಾರವಾಗಿ ತಿಳಿಸ್ತಾರೆ ಸಾಧುಷು ಸಂಘಂ ಸಜ್ಜನರಲ್ಲಿ ಸಂಘವನ್ನು ಮಾಡಬೇಕು ಅಂತ ಸಾಧುಗಳು ಎಷ್ಟು ತರಹ ಇದ್ದಾರೆ ಸಂತಸ್ತುತ್ರಿವಿಧ ಪ್ರೋಕ್ತಾ ಉತ್ತಮ ಮಧ್ಯಮ ಉತ್ತಮಾ ದೇವತಾಸ್ತ ಋಷ್ಯಾದ್ಯಾ ಮಧ್ಯಮ ಮತ ಅಧಮ ಮಾನುಷೋತ್ಕೃಷ್ಟಾ ತೇ ಚಾಪಿತ್ರಿವಿಧ ಮೂರು ತರಹದ ಸಜ್ಜನರು ಉತ್ತಮರು ಮಧ್ಯಮರು ಅಧಮರು ದೇವತೆಗಳು ಉತ್ತಮರು ಋಷಿ ಗಂಧರ್ವರು ಮಧ್ಯಮರು ಮನುಷ್ಯೋತ್ತಮರು ಇವರು ಅಧಮರಾದ ಸಜ್ಜನರು ಹಾಗಾದರೆ ದೇವತೆಗಳು ಋಷಿ ಪಿತ್ರ ಗಂಧರ್ವರು ಹಾಗೂ ಮನುಷ್ಯೋತ್ತಮರು ಹೀಗೆ ಮೂರು ಭಾಗಗಳು ಇದರಲ್ಲಿ ತತ್ರಧಮೇಶು ಯಾಂತು ಸಂಘೋ ವಿಘ್ನಾೈ ಭೇತ್ ತಾಂ ಉತ್ತಮ ಸಂಘಸ್ಯ ತಾಂ ಸಂಘ ಪರಿತ್ಯಜೇತ್ ಉತ್ತಮ ಮಧ್ಯಮ ಅಧಮ ಉತ್ತಮ ಮಧ್ಯಮರ ಸಂಘವನ್ನು ಮಾಡಲೇಬೇಕು ಅದನ್ನು ಮುಂದೆ ಸ್ಪಷ್ಟವಾಗಿ ಹೇಳುವವರಿದ್ದಾರೆ ಉತ್ತಮರಾದ ದೇವತೆಗಳ ಸಂಗ ಎಂದಿಗೂ ತಪ್ಪಿಸುವಂತಿಲ್ಲ ಮಧ್ಯಮರಾದ ಋಷಿಗಳ ಪಿತೃಗಳ ಗಂಧರವರ ಸಂಗ ತಪ್ಪಿಸುವಂತಿಲ್ಲ ಅಧಮರಾದ ಮನುಷ್ಯೋತ್ತಮರಿದ್ದಾರಲ್ಲ ಸಜ್ಜನರು ಮುಕ್ತಿಯೋಗ್ಯರೇ ಇವರಲ್ಲ ಆ ಅಧಮರಾದ ಮನುಷ್ಯೋತ್ತಮರ ಸಂಘವನ್ನು ಮಾಡಬೇಕು ಮಾಡುವಾಗ ಮಾತ್ರ ಸ್ವಲ್ಪ ವಿಶೇಷ ಆ ಮನುಷ್ಯೋತ್ತಮರಲ್ಲಿ ಮತ್ತೆ ಮೂರು ಭಾಗ ಇದೆ ಮತ್ತೆ ಉತ್ತಮ ಮಧ್ಯಮ ಅಧಮ ಅಧಮರಾದ ಮನುಷ್ಯೋತ್ತಮರಲ್ಲಿಯೂ ಮತ್ತೆ ಮೂರು ಪ್ರಭೇದ ಉತ್ತಮರು ಮಧ್ಯಮರು ಅಧಮರು ಅಂದರೆ ಅಧಮೋತ್ತಮರು ಅಧಮ ಮಧ್ಯಮರು ಅಧಮಾಧಮರು ಹೀಗೆ ಮೂರು ಅದರಲ್ಲಿ ತತ್ರಧಮೇಶು ಯಶಾಂತು ಸಂಘೋ ವಿಘ್ನಾ ವೈ ಭವೆತ್ತೇಷಸಂಗಸ ಪರಿತ್ಯಜ ಅಧಮರಾದ ಮನುಷ್ಯೋತ್ತಮರಲ್ಲಿ ಮೂರಿದ್ದಾರಲ್ಲ ಉತ್ತಮ ಮಧ್ಯಮ ಅಧಮ ಅಂತ ಅದರಲ್ಲಿ ಅಧಮಾಧಮರ ಸಂಘವನ್ನು ನಾವು ಮಾಡುವಾಗ ಅಧಮ ಮಧ್ಯಮರ ಸಂಘಕ್ಕೋ ಅಧಮೋತ್ತಮರ ಸಂಘಕ್ಕೋ ಅದು ವಿಘ್ನವಾಗೋದಾಗಿದ್ದರೆ ಆ ಅಧಮಾಧಮರ ಸಂಘವನ್ನು ಬಿಟ್ಬಿಡಿ ಅಥವಾ ಅಧಮೋತ್ತಮರ ಸಂಘಕ್ಕೆ ಅಧಮ ಮಧ್ಯಮರ ಸಂಘವೂ ವಿಘ್ನ ಆಗೋದಾದರೆ ಅದನ್ನು ಬಿಟ್ಬಿಡಿ ಆ ಉತ್ತಮರ ಸಂಘವನ್ನೇ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಉತ್ತಮರ ಸಂಘವನ್ನು ಮಾಡಬೇಕು ಉತ್ತಮರ ಸಂಘವನ್ನು ಎನಗಿತ್ತು ಸಲಹೋ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅದಕ್ಕೋಸ್ಕರನೇ ಹೀಗಾಗಿ ಅಧಮಾಧಮರ ಸಂಘ ಇದು ಅಧಮ ಮಧ್ಯಮರ ಸಂಘಕ್ಕೆ ವಿಘ್ನವಾಗುವುದಾದರೆ ಬಿಡಿ ಅಧಮ ಮಧ್ಯಮರ ಸಂಘವು ಅಧಮೋತ್ತಮರ ಸಂಘಕ್ಕೆ ವಿಘ್ನವಾಗುವುದಾದರೆ ಅದನ್ನು ಬಿಚ್ಚಬಿಡಿ ತತ್ರಮೇಶು ಯಶಾಂತು ಸಂಘೋ ವಿಘ್ನಾಯ ವೈ ಭೇತ್ ತೇಷಾಂತ್ತಮ ಸಂಘಸ್ಯ ತೇಷಾಂ ಸಂಘಂ ಪರಿತ್ಯಜತಿ ಇನ್ನು ಇವರು ಎಲ್ಲರ ಅವರಿಗಿಂತಲೂ ಉತ್ತಮರಾದ ಋಷ್ಯಾದಿಗಳ ದೇವತೆಗಳ ಸಂಘಕ್ಕೆ ವಿಘ್ನ ಆದರಂತೂ ಸುತರಾಮ್ ಬಿಡಬೇಕು ಅದರೊಳಗೆ ಪ್ರಶ್ನೆಯೇ ಇಲ್ಲ ಇಷ್ಟಿದೆ ಆದೌ ಹಾಗಾದರೆ ಅವರ ಸಂಘವನ್ನು ಮಾಡಲೇಬಾರದೆ ಮಾಡಲೇಬಾರದು ಅಂತಲ್ಲ ಮೊದಲು ಮಾಡಬೇಕು ಸ್ವಲ್ಪ ಆದೌತ ತೇಷಮಪಿ ಸಂಘ ಉತ್ತಮ ಸಂಗತೆ ಸಾಧನತ್ವಾ ತ್ಯಾಜ್ಯ ಶ್ರೀನಿವಾಸತೀರ್ಥರು ಬರೀತಾರೆ ನಾವು ಸಾಮಾನ್ಯರು ಒಂದೇ ಸಲಕ್ಕೆ ಬಹಳ ಉತ್ತಮರಿದ್ದಾರೆ ಅನ್ನೋದಕ್ಕೆ ಅವರ ಹತ್ರ ಹೋಗಿ ನಾವು ಪಾಠ ಕಲಿತೇವೆ ಅವರಿಂದ ಉಪದೇಶ ಪಡಿತೇವೆ ಅಂದರೆ ಅರ್ಥ ಆಗಬೇಕಲ್ಲ ಅವರು ಹೇಳೋದು ಅವರ ಹತ್ರ ವಾಸ ಮಾಡೋ ಯೋಗ್ಯತೆ ನಮಗಿರಬೇಕಲ್ಲ ಅದಕ್ಕೋಸ್ಕರ ಯದ್ಯಪಿ ಅವರು ಬಹಳ ಉತ್ತಮರಾಗಿರಬಹುದು ಆದರೆ ನಮಗೆ ನೇರವಾಗಿ ಅವರ ಉಪದೇಶವನ್ನು ತಿಳಿಯುವ ಅರ್ಹತೆ ಇನ್ನೂ ಬಂದಿರೋದಿಲ್ಲ ಅದು ಬರೋದಕ್ಕಾಗಿ ಅವರಿಗಿಂತಲೂ ಚಿಕ್ಕರವರಾದರೂ ಪರವಾಗಿಲ್ಲ ಅವರ ಸಂಗವನ್ನ ಮಾಡಬೇಕು ಮಾಡಿ ಸ್ವಲ್ಪ ಒಂದು ಹಂತದವರೆಗೆ ಅವರ ಹತ್ತಿರ ಅಧ್ಯಯನ ಮಾಡಿ ಆಮೇಲೆ ಅವರ ಅನುಮತಿಯನ್ನ ಪಡೆದು ಅವರ ಉತ್ತಮರನ್ನ ನಾವು ಸಂಘ ಮಾಡಬೇಕು ಅನುಮತಿ ಕೊಟ್ಟರೆ ಕೊಡದೆ ಅವರು ವಿಘ್ನ ಮಾಡಿದರೆ ಹಾಗೆಯೇ ನಾವು ಅವರಿಗಿಂತಲೂ ಉತ್ತಮರ ಸಂಘವನ್ನು ಮಾಡಬಹುದು ಅದಕ್ಕೆ ಬರೀತಾರೆ ಮೂರ್ಖಸ್ಯ ಆದಾವೇಬ ಉತ್ತಮ ಸಮೀಪೆ ಅಧ್ಯಯನ ಅಸಂಭವಾ ಅಧಮ ಸಮೀಪೆ ಆದೌ ಅಧೀತಂಚೇತ್ ಉತ್ತಮ ಗುರು ಸಮೀಪೆ ಅಧ್ಯಯನ ಅಧಿಕಾರ ಸಂಪದ್ಯತೆ ಇತ್ಯರ್ಥ ಅದಕ್ಕೋಸ್ಕರವಾಗಿ ಏನರ್ಥವಾಯ್ತಲ್ಲ ಅಧಮರಾದ ಮನುಷ್ಯೋತ್ತಮರ ಸಂಗವನ್ನು ಮೊದಲು ಮಾಡಬೇಕು ಯಾಕೆ ಅಧಮರು ಅಂದರೆ ಅವರು ಯಾಕೆ ಅಧಮರು ಅವರು ನೀಚರು ಅಯೋಗ್ಯರು ಅನ್ನೋ ಅರ್ಥದಲ್ಲಿ ಅಧಮರಲ್ಲ ಅವರಿಗಿಂತಲೂ ಉತ್ತಮ ಜ್ಞಾನಿಗಳು ಅನ್ನುವ ಬೇರೆಯವರಿದ್ದಾರೆ ಎನ್ನುವುದರಷ್ಟೇ ಎಲ್ಲಿ ಇವರು ಅಧಮರಷ್ಟೇ ಅಧಮರಾದರೂ ಆ ತಮಗಿಂತಲೂ ಉತ್ತಮರಾದ ಜ್ಞಾನಿಗಳ ಹತ್ತಿರ ಹೋಗಿ ಅಧ್ಯಯನ ಮಾಡುವುದಕ್ಕೆ ಒಂದು ಪೂರ್ವ ಪೀಠಿಕೆಯನ್ನು ತಯಾರು ಮಾಡಿಕೊಡುವುದಕ್ಕೆ ಇವರು ಸಮರ್ಥರು ಅನ್ನೋದಕ್ಕಾಗಿ ಮೊದಲು ಅವರ ಸಂಘವನ್ನು ನಾವು ಮಾಡಬೇಕು ಮಾಡಿದ ಮೇಲೆ ಉತ್ತಮರ ಸಂಘವನ್ನು ನಾವು ಮಾಡುವುದಕ್ಕೋಸ್ಕರ ಅವರ ಹತ್ತಿರ ಹೋಗಬೇಕು ಎದಿತ್ಯಕ್ತು ನ ತದಾ ತೇಪಿ ತಥಾನೇಯ ಯಥಾ ವಿಘ್ನೋ ನವೈಭವೇ ಇವರು ವಿಘ್ನ ಮಾಡ್ತಾ ಇದ್ದರೆ ಇವರನ್ನು ಬಿಟ್ಟೇನೆ ಹೇಳದೆ ಕೇಳದೆ ಹೋಗಿಬಿಡೋದು ಬಿಡಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವಂತಹ ಯಾವುದೋ ಒಂದು ಪರಿಸ್ಥಿತಿ ಇದೆ ದಾಕ್ಷಿಣ್ಯ ಇದೆ ಉತ್ತಮರ ಸಂಘಕ್ಕೆ ವಿಘ್ನ ಮಾಡ್ತಾ ಇದ್ದಾರೆ ನೀನು ಬೇರೆಯವರ ಹತ್ರ ಹೋಗಬಾರ್ದು ನನ್ನ ಹತ್ರನೇ ಇರಬೇಕು ಅಂತ ಅವರು ಕಡ್ಡಾಯ ಮಾಡ್ತಾರೆ ಆದರೆ ಇವರಿಗಿಂತಲೂ ಉತ್ತಮರ ಸಂಘ ನನಗೆ ಬೇಕಾಗಿದೆ ಹಾಗಾದಾಗ ಅವರು ಒಪ್ಪಿಗೆ ಕೊಡದೇ ಇದ್ದರೂ ಹಠಾತ್ತಾಗಿ ಬಿಟ್ಟು ಹೋಗಬಹುದು ಅಥವಾ ಬಿಡೋ ಸಾಧ್ಯತೆ ಇಲ್ಲ ಇನ್ಯಾವುದೋ ದಾಕ್ಷಿಣ್ಯಕ್ಕೆ ಅವರ ಹತ್ತಿರ ಇರಬೇಕಾಗಿದೆ ಅಂದರೆ ಅವರನ್ನೇ ಮನಸ್ಸು ಒಲಿಸಿ ಅವರು ತಮಗಿಂತಲೂ ಉತ್ತಮರ ಹತ್ತಿರ ಅಧ್ಯಯನ ಮಾಡುವುದಕ್ಕೆ ವಿಘ್ನ ಮಾಡದೇ ಇರೋ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅವರ ಹತ್ತಿರ ಇದ್ದರೂ ಅವರಿಗಿಂತಲೂ ಉತ್ತಮರ ಹತ್ತಿರ ಹೋಗಿಯೂ ನಾವು ಅಧ್ಯಯನವನ್ನು ಮಾಡುವಂತೆ ನಮಗೆ ಅವರು ಅನುಕೂಲವಾದ ರೀತಿಯಲ್ಲಿ ವರ್ತನೆ ಮಾಡೋ ಹಾಗೆ ಅವರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕು ಅಂತೂ ಒಟ್ಟು ಹೇಳುವುದರ ತಾತ್ಪರ್ಯ ಉತ್ತಮರ ಸಂಘದಿಂದ ಜ್ಞಾನವನ್ನು ನಾವು ಪಡೆಯುವಾಗ ಪಡೆಯುವ ಸಾಧ್ಯತೆ ಇರುವಾಗ ಅದರಿಂದ ವಂಚಿತರಾಗಬಾರ ತದಾ ತೇಪಿ ತಥಾನೇಯ ಯಥಾ ವಿಘ್ನೋ ನ ತದುಚ್ಚ ತುಚ್ಚ ಕ್ವಾಪಿ ತದಾ ದೋಷೋ ನ ಜಾಯತೆ ಕೆಳಗಿದ ಅಧಮರನ್ನು ನಾವು ಬಿಡದೇ ಇದ್ರೂ ತಪ್ಪಿಲ್ಲ ಅಧಮರ ಸಂಘವನ್ನು ಮಾಡಿ ಅವರಿಗಿಂತಲೂ ಉತ್ತಮರ ಸಂಘವನ್ನು ನಾವು ಮಾಡಿ ಅಧ್ಯಯನ ಮಾಡೋದಾದರೆ ಅಧಮರ ಸಂಘವನ್ನು ಮಾಡಿದ್ದೇನೆ ತಪ್ಪಲ್ಲ ಪ್ರಯೋಜನಾಯ ದೇಶಾಂತು ಸಂಘ ಸರ್ವಾತ್ಮನ ಇಷ್ಯತೆ ಇದಕ್ಕೆ ಎರಡು ಅರ್ಥ ಹೇಳಿದ್ದಾರೆ ಇಷ್ಟೆಲ್ಲ ಕಷ್ಟಪಟ್ಟು ಉತ್ತಮರ ಸಂಘ ಮಾಡಬೇಕಾಕೆ ಈ ಅಧಮರ ಮೊದಲಿಗೆ ಯಾರ ಹತ್ರ ನಾವು ಹೋಗಿರ್ತೇವೋ ಆ ಗುರುಗಳ ಮನಸ್ಸು ನೋಯಿಸಿ ಅವರನ್ನು ಬಿಟ್ಟು ಹೋಗೋದಾಗಲಿ ಅಥವಾ ಅವರ ಮನಸ್ಸು ಒಲಿಸಿ ಹೋಗೋದಾಗಲಿ ಈ ಕಷ್ಟಪಡಬೇಕು ಯಾರು ಸಿಕ್ಕಿರ್ತಾರೋ ಸಿಕ್ಕಿರ್ತಾರೆ ಅವರ ಹತ್ರನೇ ಮುಂದುವರೆಸಿದರೆ ಆಯಿತು ಉತ್ತಮರ ಹತ್ತಿರ ಯಾಕೆ ಹೋಗಬೇಕು ಅಂತಂದರೆ ಪ್ರಯೋಜನಾಯ ತೇಷಾಂತು ಸಂಘ ಸರ್ವಾತ್ಮನ ಇಷ್ಯತೆ ತಂದರೆ ಉತ್ತಮಾನಂ ಉತ್ತಮರ ಸಂಘ ನಮಗೆ ಯಾಕೆ ಬೇಕು ಅಂದರೆ ಪ್ರಯೋಜನಾಯ ಮಹಾಜ್ಞಾನ ಲಾಭ ಆಗಬೇಕಾಗಿದೆ ನಮಗೆ ಸತ್ಕರ್ಮ ಜ್ಞಾನ ಭಕ್ತ್ಯಾದ್ಯತಿಶಯ ಲಾಭರೂಪ ಪ್ರಯೋಜನಾಯ ತಾಂ ಉತ್ತಮಾನಂ ಸಂಘ ಸರ್ವಾತ್ಮನ ಅಂತ ತಾಮ್ರಪರ್ಣಿ ಆಚಾರ್ಯರು ಹೇಳ್ತಾರೆ ಮಹಾಪ್ರಯೋಜನ ನಮಗೆ ಸಿಗಬೇಕಾಗಿದೆ ಏನು ಮಹಾಪ್ರಯೋಜನ ಆ ಉತ್ತಮರಾಗಿರತಕ್ಕಂತಹ ಜ್ಞಾನಿಗಳ ಹತ್ತಿರ ಹೋದರೆ ನಮಗೆ ಹೆಚ್ಚಿನ ಸತ್ಕರ್ಮಗಳ ಮಾರ್ಗದರ್ಶನ ಹೆಚ್ಚಿನ ಭಗವನ್ ಮಹಿಮೆಗಳ ಜ್ಞಾನ ವಿಶೇಷವಾದಂತಹ ವೈರಾಗ್ಯಾದಿಗಳ ಉಪದೇಶವನ್ನು ಅವರು ಮಾಡುತ್ತಾರೆ ಎನ್ನುವುದಕ್ಕೋಸ್ಕರ ಉತ್ತಮ ರಸಗವನ್ನು ನಾವು ಬಯಸಲೇಬೇಕು ಅದಕ್ಕೋಸ್ಕರ ಏನೇ ಕಷ್ಟ ಆಗಲಿ ಉತ್ತಮ ರ ಮಾಡಬೇಕು ಇದೇ ಶ್ಲೋಕಕ್ಕೆ ಇನ್ನೊಂದು ರೀತಿಯಾಗಿಯೂ ಅರ್ಥ ಹೌದು ಹಾಗಾದರೆ ಉತ್ತಮ ರ ಮಾಡಿಬಿಡೋಣ ಅಧಮರ ಸಂಘವನ್ನು ಯಾಕೆ ಮಾಡಬೇಕು ಅಂದರೆ ಪ್ರಯೋಜನ ಯೇಶಾಂತು ಸಂಘ ಸರ್ವಾತ್ಮನ ಇಷ್ಯತೆ ಅಧಮರಾದವರ ಸಂಘವನ್ನು ಕೂಡ ಮೊದಲು ಮಾಡಲೇಬೇಕು ಇಲ್ಲಿ ಅಧ ಇಲ್ಲಿ ಅಧಮರು ಅಂತನ್ನುವ ಶಬ್ದಕ್ಕೆ ಸ್ವಾಪೇಕ್ಷೆಯ ಅಧಮರಾದರೂ ಅವರ ಸಂಘವನ್ನು ಮಾಡಬೇಕು ಯಾಕೆ ಅಂದರೆ ಅನ್ನಪಾನಾದಿನ ದೇಹಧಾರಣಾದಿಗಳಿಗಾಗಿ ಅವರೇನು ನಮಗಿಂತ ಬಹಳ ಉತ್ತಮರಾದ ಸಜ್ಜನರೇನಲ್ಲ ಸಾಮಾನ್ಯ ಸಜ್ಜನರೇ ಪಾಠ ಪ್ರವಚನಗಳಿಗಾಗಿಯೇ ಅಲ್ಲ ಪಾಠ ಪ್ರವಚನೆಗಳಿಗಾಗಿ ಸರಿ ಆದರೆ ಸಾಮಾನ್ಯರಾಗಿರುವಂತಹ ವ್ಯಕ್ತಿಗಳ ಸಜ್ಜನರ ಸಂಗವು ನಮಗೆ ಬೇಕು ಅವರಿಂದ ಉಪಕಾರ ಆಗಬೇಕಾಗಿರುತ್ತದೆ ಹೊಟ್ಟೆ ಬಟ್ಟೆ ಇತ್ಯಾದಿಗಳಿಗಾಗಿ ಅದಕ್ಕೋಸ್ಕರ ಅದನ್ನು ಮುಂದೂ ಶ್ರೀಮದ್ ಆಚಾರ್ಯ ಹೇಳುವರಿದ್ದಾರೆ ಕಿಂಚಿತ್ ಸತ್ಸ್ವಪಿ ಸಂಗೀಸ್ಯ ಅದಂತ ಅದೇ ಅರ್ಥವನ್ನು ಇಲ್ಲಿಯೂ ಸಮನ್ವಯ ಮಾಡಿ ತೋರಿಸ್ತಾರೆ ತಾಮ್ರಪರ್ಣಯಾಚಾರ್ಯರು ಪ್ರಯೋಜನಾಯ ದೇಶಾಂತು ಸಂಘ ಸರ್ವಾತ್ಮನ ಒಟ್ಟು ಸಂಘ ಮಾತ್ರ ಇಷ್ಟು ಖಾತ್ರಿ ಸಜ್ಜನರ ಸಂಘವನ್ನೇ ಮಾಡಬೇಕು ಇದರೊಳಗೆ ವಿವಾದ ಇಲ್ಲ ಆ ಸಜ್ಜನರು ಸ್ವಲ್ಪ ಅಧಮರಾಗಿದ್ದರೂ ಪರವಾಗಿಲ್ಲ ಅವರ ಸಂಗವನ್ನ ಮಾಡಬಹುದು ಇದೆಲ್ಲ ವಿಕಲ್ಪ ಉತ್ತಮ ಮಧ್ಯಮ ಅಧಮ ಅಂತ ಮೊದಲೇನು ಮೂರು ವಿಭಾಗ ಮಾಡಿತ್ತೋ ಅದರಲ್ಲಿಯ ಅಧಮರಾದ ಮನುಷ್ಯೋತ್ತಮರೊಳಗಿರುವ ಮೂರು ಭಾಗಗಳಲ್ಲಿ ಈ ವಿಚಾರ ಉತ್ತಮ ಮಧ್ಯಮರಾದ ಏನು ದೇವತೆಗಳು ಮತ್ತು ಋಷಿ ಪಿತೃಗಂಧರ್ವರಿದ್ದಾರೆ ಅಲ್ಲಿ ವಿವಾದವೇ ಇಲ್ಲ ಸಂಘ ಬೇಕೇ ಬೇಕು ಸರ್ವಥಾ ಚೈವ ದೇವೇಶು ಸಂಗೋ ಮುನಿಗಣೇಶು ಚ ದೇವತೆಗಳು ಮತ್ತು ಮುನಿಗಳು ಮೊದಲಾದವರ ಸಂಘ ಮಾತ್ರ ನಿಯಮೇನೇ ಬೇಕು ಅದನ್ನು ತಪ್ಪಿಸೋ ಹಾಗೇನೇ ಇಲ್ಲ ಎಲ್ಲಿಯವರೆಗೆ ಬೇಕು ಎಲ್ಲಿವರೆಗೆ ಮೋಕ್ಷ ಆಗುವವರೆಗೂ ಬೇಕೇ ಅದು ಭಾವ್ಯೋ ತಮ್ಮಿನಾನೈವ ಪುರುಷಾರ್ಥ ಕೊಚಿತ್ ನಿಮಗೆ ಮೋಕ್ಷನೇ ಆಗೋದಿಲ್ಲ ಉತ್ತಮರ ಅನುಗ್ರಹ ಇಲ್ಲದೇ ಇದ್ದರೆ ಉತ್ತಮ ಪ್ರಸಾದೇನ ನೀಚಾ ನಾಂ ಭವೇತ್ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಮೋಕ್ಷೋ ಜ್ಞಾನಂಚ ಕ್ರಮಶಃ ಮುಕ್ತಿಗೋ ಭೋಗ ಉತ್ತಮಾನಂ ಪ್ರಸಾದೇನ ನೀಚಾಂ ನಾಣ್ಯತಾ ಭವೇ ಮೋಕ್ಷ ಜ್ಞಾನ ಮುಕ್ತಿಯಲ್ಲಿ ಆಗುವಂತಹ ಭೋಗವೂ ಕೂಡ ನಮಗಿಂತಲೂ ಉತ್ತಮರಾದ ದೇವತೆಗಳ ಋಷಿಮುನಿಗಳ ಸ್ವರೂಪಯೋಗ್ಯತೆಯಲ್ಲಿ ನಮಗಿಂತಲೂ ಉತ್ತಮರಾದ ನಮ್ಮ ಗುರುಗಳವರೆಗೆ ಇರುವ ಎಲ್ಲ ಮಹನೀಯರ ಅನುಗ್ರಹ ನಮಗಿಲ್ಲದೇ ಇದ್ದರೆ ಮೋಕ್ಷದಲ್ಲಿಯೂ ಆನಂದದ ಭೋಗವಾಗೋದಿಲ್ಲ ಅಂತ ಹೇಳುತ್ತಾರೆ ನೋಡಿ ಎಷ್ಟು ಮಹತ್ವ ಇದೆ ದೇವರ ಜೊತೆಗೆ ನಾವು ಅಭೇದ ಹೊಂದೋದಿಲ್ಲ ಸಮಾನರಾಗೋದಿಲ್ಲ ಅನ್ನೋದಂತೂ ಸರಿ ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೆ ಇರುವ ಎಲ್ಲ ಸ್ವೋತ್ತಮರ ಅನುಗ್ರಹವೂ ಕೂಡ ಮೋಕ್ಷದೊಳಗೂ ನಮಗೆ ಬೇಕು ಅದಿಲ್ಲದೆ ನಮಗೆ ಯಾವುದೇ ವಿಧವಾದಂತಹ ಸದ್ಗತಿ ಆಗೋದಿಲ್ಲ ಮೋಕ್ಷವೇ ಆಗೋದಿಲ್ಲ ಆದ್ದರಿಂದ ಅವರೆಲ್ಲರ ಸಂಘವನ್ನು ಮಾಡಬೇಕು ಸಂಘ ಸಂಘ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ರೀತಿಯ ಸಂಘ ಆ ದೇವತೆಗಳ ನಾವು ಮಾಡಬೇಕು ಋಷಿಮುನಿಗಳ ಉಪಾಸನೆ ಅವರ ಮಹಿಮೆಯನ್ನು ತಿಳಿಯಬೇಕು ಅವರ ಬರದ ಗ್ರಂಥಗಳನ್ನು ಸ್ಮೃತಿಗ್ರಂಥಗಳನ್ನು ಸೂತ್ರಗಳನ್ನು ಅಧ್ಯಯನ ಮಾಡಬೇಕು ದೇವತೆಗಳಿಗೆ ಆಹುತಿ ಮೊದಲಾದವುಗಳನ್ನು ಕೊಡುವ ಮೂಲಕವಾಗಿ ಸೇವೆಯನ್ನು ಮಾಡಬೇಕು ಅವರವರ ಸ್ಥಾನಕ್ಕೆ ತಕ್ಕಂತೆ ಗೃಹಸ್ಥರಾದರೆ ಆಹುತಿಗಳನ್ನು ಕೊಡಬಹುದು ಯತಿಗಳಾಗಿದ್ದರೆ ದೇವತೆಗಳಿಗೆ ಆಹುತಿಗಳನ್ನು ಕೊಡುವಂತಿಲ್ಲ ದೇವತೆಗಳ ಸ್ಮರಣೆ ಅನುಸಂಧಾನ ಉಪಾಸನೆ ಸ್ತೋತ್ರಗಳನ್ನು ಹೇಳಬಹುದು ದಂಡೋದಕದಲ್ಲಿ ಯತಿಗಳ ದೇವತೆಗಳ ಹೆಸರಿನಲ್ಲಿ ನೀರನ್ನು ಕೊಡಬಹುದು ಹೀಗೆ ಅಂತೂ ಪ್ರತಿಯೊಬ್ಬರೂ ಕೂಡ ದೇವತೆಗಳ ಋಷಿಗಳ ಮುನಿಗಳ ಸೇವೆ ಉಪಾಸನೆ ಅವರ ಆದೇಶದ ಪರಿಪಾಲನೆ ಅವರ ಗ್ರಂಥಗಳ ಅಧ್ಯಯನ ಇತ್ಯಾದಿ ರೂಪದಲ್ಲಿ ಅವರ ಸಂಘವನ್ನು ಮಾಡಲೇಬೇಕು ವಿಶೇಷತ ಸ್ವೋತ್ತಮೇಶು ವಿನಾ ನಮುಚ್ಚತೆ ಉತ್ತಮರ ಸಂಘವಾಗದೇ ಇದ್ದರೆ ನಮಗೆ ಮೋಕ್ಷವೇ ಆಗೋದಿಲ್ಲ ಇದು ನಮಗಷ್ಟೇ ಅಲ್ಲ ದೇವತೆಗಳಿಗೂ ಸಮಾನ ದೇವತೆಗಳು ತಮಗಿಂತಲೂ ಉತ್ತಮರಾದ ದೇವತೆಗಳ ಸಂಘವನ್ನು ಮಾಡದೇ ಇದ್ದರೆ ಅವರ ಸೇವೆ ಶುಶ್ರೂಷೆಗಳನ್ನು ಮಾಡದೇ ಇದ್ದರೆ ಅವರಿಗೆ ಮೋಕ್ಷನೇ ಆಗೋದಿಲ್ಲ ಸ್ವನೀಚು ತು ದೇವೇಶು ವಿನಾ ಇನ್ನು ತಮಗಿಂತಲೂ ಅಧಮರಾದಂತಹ ಇರುತ್ತಾರೆ. ಅಧಮ ದೇವತೆಗಳ ಸಂಘವನ್ನು ಉತ್ತಮ ದೇವತೆಗಳು ಮಾಡಬೇಕೇ ಅಂತ ಪ್ರಶ್ನೆ ಇಂದ್ರಾದ ದೇವತೆಗಳು ಬ್ರಹ್ಮಾದ ದೇವತೆಗಳ ಸಂಘವನ್ನು ಮಾಡದೇ ಇದ್ದರೆ ಅವರಿಗೆ ಮೋಕ್ಷ ಆಗೋದಿಲ್ಲ ಬ್ರಹ್ಮಾದಿ ದೇವತೆಗಳು ಇಂದ್ರಾದಿ ದೇವತೆಗಳ ಸಂಘವನ್ನು ಮಾಡಬೇಕೇ ಮಾಡಬಾರದೆ ಅಥವಾ ಒಟ್ಟಾರೆ ದೇವತೆಗಳು ತಮಗಿಂತ ನೀಚರಾದ ನಮ್ಮಂಥವರ ಸಂಘ ಮಾಡಬೇಕೋ ಮಾಡಬಾರದು ಏನಪ್ಪ ದೇವತೆಗಳಿಗೆ ನಾವೆಲ್ಲ ಬಹಳ ನೀಚರು ಅವರಿಗಿಂತಲೂ ನಮ್ಮಂತಹ ಸಾಮಾನ್ಯರ ಅದರ ಸಜ್ಜನರು ವಿಷ್ಣು ಭಕ್ತರು ವಿಷ್ಣು ಭಕ್ತರಾದ ಸಜ್ಜನರು ದೇವತೆಗಳಿಗಿಂತಲೂ ಬಹಳ ಅಧಮರು ನಾವು ಆದರೆ ನಮ್ಮಂಥವರ ಸಂಘ ದೇವತೆಗಳಿಗೆ ಬೇಕೋ ಬೇಡವೋ ಅಂತ ನಮ್ಮಂಥವರ ಸಂಘವನ್ನು ಅವರು ಮಾಡ್ತಾರೆ ಉತ್ತಮ ದೇವತೆಗಳು ತಮ್ಮ ಅಧಮ ದೇವತೆಗಳ ಸಂಘವನ್ನು ಮಾಡ್ತಾರೆ ಸಂಘ ಮಾಡುವುದು ಅಂದರೆ ಏನು ವಿಪರೀತ ಉತ್ತಮರ ಸಂಘವನ್ನು ಅಧಮರು ಮಾಡೋದು ಅಂದರೆ ಸೇವೆ ಮಾಡೋದು ಅಸಮರ ಸಂಘವನ್ನು ಉತ್ತಮರು ಮಾಡೋದು ಅಂದರೆ ಅನುಗ್ರಹ ಮಾಡೋದು ಉಪಕಾರ ಮಾಡೋದು ನಮಗೆಲ್ಲ ಉಪಕಾರ ಮಾಡಬೇಕಾದದ್ದು ದೇವತೆಗಳಿಗೆ ಭಗವಂತನ ಆದೇಶ ಇದೆ ಈ ಎಲ್ಲ ಸಜ್ಜನರಿಗೂ ಕೂಡ ಸನ್ಮಾರ್ಗದಲ್ಲಿ ನೀವು ಪ್ರಚೋದನೆ ಮಾಡಿ ಅವರಿಂದ ಪಾಠ ಪ್ರವಚನಗಳನ್ನು ಮಾಡಿಸಿ ಅವರಿಂದ ಅನೇಕ ಸತ್ಕಾರ್ಯಗಳನ್ನು ಮಾಡಿಸಿ ಅವರ ಉದ್ಧಾರವನ್ನು ನೀವು ಮಾಡಬೇಕು ಇದು ದೇವರ ಆದೇಶ ಅದನ್ನು ಮಾಡಿದರೆ ಅವರಿಗೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆಗ್ತದೆ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು ದೇವತೆಗಳು ಅಪರೋಕ್ಷ ಜ್ಞಾನಿಗಳು ಅಂದಮೇಲೆ ಅವರಿಗೆ ಮೋಕ್ಷ ಆಗೋದು ನಿಶ್ಚಿತ ದೇವತೆಗಳು ಆಗದೇ ಇದ್ದರೆ ಇವರೆಲ್ಲರೂ ಪ್ರೇರಣೆ ಮಾಡಿ ಅಂಥೇಳೋ ಪ್ರಶ್ನೆ ಬರೋದೇ ಇಲ್ಲ ತತ್ವಾಭಿಮಾನಿಗಳಾಗಬೇಕು ಅಂದರೆ ಅವರಿಗೆ ಅಪರೋಕ್ಷ ಜ್ಞಾನಿಗಳಾದ ಮೇಲೆ ತತ್ವಾಭಿಮಾನಿ ದೇವತೆಗಳಾಗಿರ್ತಾರೆ ಅವರು ಹೀಗಾಗಿ ಅವರಿಗೆ ಮೋಕ್ಷವಾಗೋದರೊಳಗೆ ಸಂಶಯ ಇಲ್ಲ ನಿಶ್ಚಿತ ಆದರೆ ತದ್ ದೇವತೆಗಳಾದ ಮೇಲೂ ನಮ್ಮಂತಹ ಕೋಟಿ ಕೋಟಿ ಜನ ಸಜ್ಜನರಿಗೆ ಅವರು ಸತ್ಕಾರ್ಯದಲ್ಲಿ ಪ್ರಚೋದನೆಯನ್ನ ಮಾಡಿದ್ದಕ್ಕೆ ಆ ಮಹಾಪುಣ್ಯದಿಂದ ಮೋಕ್ಷದಲ್ಲಿ ಅವರಿಗೆ ಆನಂದಾಭಿವೃದ್ಧಿ ಆಗ್ತದೆ ಆ ಆನಂದಾಭಿವೃದ್ಧಿಯಾಗಬೇಕಾದರೆ ಅಧಮರ ಸಂಘವನ್ನು ಮಾಡಲೇಬೇಕು ಅರ್ಥವಾಯಿತಲ್ಲ ಸ್ವನೀಚು ದೇವೇಶು ದೇವೇಶು ಸ್ವನೀಚು ಸಂಗಮಿನ ನಪೂರ್ಯತೆ ಹೀಗೂ ತೊಗೊಳ್ಬೋದು ಅಥವಾ ಸ್ವನೀಚು ದೇವೇಶು ಸಂಗಮಿನ ಉತ್ತಮಾನಾಂ ದೇವೇಶ ಪೂರ್ಯತೆ ಉತ್ತಮರಾದ ದೇವತೆಗಳಿಗೆ ಅವರಿಗೆ ಆನಂದಾಭಿವೃದ್ಧಿ ಪರಿಪೂರ್ಣವಾಗಿ ಲಭಿಸಬೇಕು ಅಂದರೆ ತಮ್ಮ ಕರ್ತವ್ಯವನ್ನು ಪೂರ್ಣ ಮಾಡಬೇಕು ಅಪರೋಕ್ಷ ಜ್ಞಾನವಾಗೋದರಿಂದ ಅವರಿಗೆ ಮೋಕ್ಷ ಸಿಗೋದು ಆನಂದ ಸಿಗೋದು ನಿಶ್ಚಿತ ಎಷ್ಟು ಒಂದು ಅರವತ್ತು ಪರ್ಸೆಂಟ್ ನಿಶ್ಚಿತ ಇನ್ನು ಮುಂದಿನ ನಲವತ್ತು ಅವರದೇ ಆನಂದ ಆದರೂ ಕೂಡ ಅವರಿಗೆ ಸಿಗಬೇಕಾದರೆ ಜ್ಞಾನವಾದ ಮೇಲೆ ತಮ್ಮ ಕರ್ತವ್ಯ ಕರ್ಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕು ಆ ಕರ್ತವ್ಯ ಕರ್ಮಗಳಲ್ಲಿಯೇ ಇದೂ ಒಂದು ಕರ್ತವ್ಯ ಕರ್ಮ ಏನು ತಮಗಿಂತಲೂ ಅಧಮರಾದ ಜನರಿಗೆ ಉಪದೇಶ ಮಾಡಿ ಮಾರ್ಗದರ್ಶನ ಮಾಡಿ ಉದ್ಧಾರ ಮಾಡೋದು ಅದನ್ನು ಮಾಡಿದರೆ ಅವರ ಕರ್ತವ್ಯ ಪೂರ್ಣ ಮಾಡಿದ ಹಾಗೆ ಅವರ ಮುಂದಿನ ನಲವತ್ತು ಪರ್ಸೆಂಟ್ ಆನಂದ ಅವರಿಗೆ ಸಿಗತ್ತೆ ಇಲ್ಲದಿದ್ದರೆ ಸಿಗುವುದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಇದೊಂದೇ ಎಲ್ಲ ಇನ್ನೂ ಬೇರೆ ಕೆಲಸ ಇದೆ ಉದಾಹರಣೆಗೆ ಹೇಳಿದೆ ಹೀಗಾಗಿ ಅವರು ನಮ್ಮೆಲ್ಲರಿಗೆ ಉಪದೇಶಾದಿಗಳನ್ನು ಮಾಡಿ ಪ್ರೇರಣಾದಿಗಳನ್ನು ಮಾಡಿ ಉದ್ಧಾರ ಮಾಡುವ ಕಾರ್ಯವನ್ನ ಮಾಡಲೇಬೇಕು ನೋಡಿ ಅಂದರೆ ಯಾವ ತರಹದ ಒಂದು ಗಟ್ಟಿಯಾದ ಸಂಬಂಧವನ್ನು ಶ್ರೀಮದ್ ಆಚಾರ್ಯರು ಶಾಸ್ತ್ರದಲ್ಲಿ ತಿಳಿಸಿದ್ದನ್ನು ನಮಗೆ ಹೇಳಿಕೊಡ್ತಾ ಇದ್ದಾರೆ ಉತ್ತಮರ ಮಧ್ಯಮರ ಅಧಮರಾದ ಸಜ್ಜನರಲ್ಲಿ ಈ ತರಹದ ಒಂದು ಪರಸ್ಪರವಾದಂತಹ ಘನಿಷ್ಠವಾದ ಸಂಬಂಧ ಇದೆ ಪರಸ್ಪರವಾದಂತಹ ಸೇವ್ಯ ಸೇವೆಯ ಕಭಾವ ಉಪಾಸ್ಯ ಉಪಾಸಕ ಭಾವ ಇದು ಕೊನೆವರೆಗೂ ಇರಬೇಕಾದದ್ದು ಇದರಿಂದ ಮಾತ್ರ ಈ ತರಹದ ಒಂದು ಒಗ್ಗಟ್ಟು ಎಲ್ಲಾ ವಿಷ್ಣು ಭಕ್ತರಲ್ಲಿ ಸಜ್ಜನರಲ್ಲಿ ಇರುವಂತಹ ಒಂದು ತರಹದ ಈ ಸೇವ್ಯ ಸೇವಕ ಭಾವ ಈ ತರಹದ ಸಂಬಂಧ ಮೋಕ್ಷದವರೆಗೂ ಇರಬೇಕಾದದ್ದು ತಸ್ಮತ್ ಸತ್ಸೂತ್ತಮೇಷ ಸಂಗಾರಿಯೋ ವಿಶೇಷತಃ ಅನಾಜ್ಯನಂತಕಾಲು ನ ಚಹಾಪ್ಯ ಕಥಂಚನ ನಮಗಿಂತಲೂ ಉತ್ತಮರಾದವರು ಯಾರೋ ಅಂಥವರ ಸಂಘವನ್ನು ಮೋಕ್ಷದವರೆಗೂ ನಾವು ಮಾಡಲೇಬೇಕು ಮೋಕ್ಷದ ನಂತರವೂ ಮಾಡಬೇಕು ಸತ ಅನಂತಕಾಲೇಶು ಅಂತಾರೆ ಸತಾಂ ಸದುತ್ತಮೇ ಶೇಷೇ ಕಿಮು ವಿಷ್ಣು ಪರಾತ್ಮರೆ ಬ್ರಹ್ಮಾಜಿ ದೇವತೆಗಳಲ್ಲಿ ವಸಿಷ್ಠಾದಿ ಋಷಿಗಳಲ್ಲಿಯೇ ನಾವು ಸಂಘವನ್ನು ಮಾಡುವುದು ಅವಶ್ಯಕ ಅವರ ಸೇವೆಯನ್ನು ಮಾಡುವುದು ಅವಶ್ಯಕ ಅಂದರೆ ಇನ್ನು ಸದುತ್ತಮೇ ಸಜ್ಜನರಲ್ಲಿಯೂ ಉತ್ತಮರಾಗಿರುವಂತಹ ಋಷ್ಯಾದಿಗಳು ಅಂತಹ ಋಷ್ಯಾದಿಗಳಿಗೂ ಈಶರಾದವರು ದೇವತೆಗಳು ಅವರಿಗೂ ಈಶನಾಗಿರತಕ್ಕಂಥವನು ಪರಮಾತ್ಮ ಅಂತಹ ಪರಮಾತ್ಮನ ಸಂಗವನ್ನ ಮಾಡಬೇಕು ಅವನ ಸೇವೆಯನ್ನು ಮಾಡಬೇಕು ಅನಂತ ಕಾಲದವರೆಗೆ ಮಾಡಬೇಕು ಅಂತ ಹೇಳುವುದರಲ್ಲಿ ಏನು ಸಂಶಯ ಇದೆ ಮಾಡಲೇಬೇಕು ಇಡೇ ಬಹ್ವಪೇಕ್ಷೋ ಹಿ ಜಿಜ್ಞಾಸು ಅಥೋ ದೇಹಾ ವೃತ್ತಯೇ ಕಿಂಚಿತ್ ಸತ್ಸ್ವಪಿ ಸಂಗೀ ಸ್ಯಾದಶಕ್ ಸತಿ ವರ್ತನೆ ಕೃತಕೃತ್ಯ ಇದೇ ವಿಷಯದಲ್ಲಿ ಮತ್ತೊಂದು ಪ್ರಮಾಣ ಕೊಡ್ತಾರೆ ಭವಿಷ್ಯತ್ ಪರ್ವ ಜ್ಞಾನಿಯಾದ ವ್ಯಕ್ತಿಗೆ ಏನು ಬಹಳ ಬೇಕಾಗಿರೋದಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾದದ್ದೇ ಬಹಳ ಕಡಿಮೆ ಆದರೆ ಜಿಜ್ಞಾಸವಾದ ವ್ಯಕ್ತಿಗೆ ಬಹಳ ಬೇಕಾಗಿರುತ್ತದೆ ಅವನ ಅಪೇಕ್ಷೆಗಳು ಬಹಳ ಬದುಕಬೇಕು ಬದುಕುವುದಕ್ಕಾಗಿ ದೇಹದ ಯಾತ್ರೆ ನಡೆಯಬೇಕು ಅನ್ನುವುದಕ್ಕೋಸ್ಕರ ನಾನಾ ತರಹದ ವಸ್ತುಗಳ ಅಪೇಕ್ಷೆ ಅವನಲ್ಲಿರತ್ತೆ ಹೀಗಾಗಿ ತನ್ನ ಆ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ಸ್ವಲ್ಪ ಸಜ್ಜನರಾದರೂ ಸಾಕು ಕಿಂಚಿತ್ ಸತ್ಸ್ವಪಿ ಸಂಗೀಸ್ಯಾತ್ ತನಗಿಂತ ಸ್ವಲ್ಪ ಕಡಿಮೆ ಅಂತಾದರೂ ಪರವಾಗಿಲ್ಲ ಸಜ್ಜನರೂ ಅಂತಾದ್ರೆ ಸಾಕು ವಿಷ್ಣು ಭಕ್ತರು ಅಂತಾಗಿದ್ದರೆ ಸಾಕು ಅಂಥವರ ಸಂಘವನ್ನು ಮಾಡಬೇಕು ಎಷ್ಟು ತನ್ನ ದೇಹ ನಡೆಯಬೇಕು ತಾನು ಬದುಕಬೇಕು ತನಗೆ ಅಡುಗೆ ಮಾಡಬೇಕು ಬಡಿಸಬೇಕು ಇನ್ನೇನೇನೋ ನಾನಾ ತರಹದ ಉಪಕಾರಗಳನ್ನು ಮಾಡಬೇಕು ಅಷ್ಟಕ್ಕೆ ಸಾಮಾನ್ಯ ಸಜ್ಜನಿಕೆ ಅವನಲ್ಲಿ ಇದ್ರೆ ಸಾಕು ವಿಷ್ಣು ಭಕ್ತಿ ಇದ್ರೆ ಸಾಕು ದ್ರೋಹ ಮಾಡದೇ ಇದ್ದರೆ ಸಾಕು ಅಂಥವರ ಸಂಘವನ್ನು ಮಾಡಿ ತನ್ನ ಕೆಲಸ ನಡೆಸಿಕೊಳ್ಳಬೇಕು ಎಷ್ಟು ಕೆಲಸ ಇದೆಯೋ ಅಷ್ಟು ಕೆಲಸ ಆದ ಮೇಲೆ ಕೃತಕೃತ್ಯ ತ್ಯಜೇತ್ ಸಂಘಂ ಸಾಮಾನ್ಯರ ಸಂಘವನ್ನು ಬಹಳ ಮಾಡಬಾರ್ದು ಎಷ್ಟು ಕೆಲಸಕ್ಕೆ ಬೇಕೋ ಅಷ್ಟು ಮಾತ್ರ ಮಾಡಿ ಬಿಟ್ಟು ಹೆಚ್ಚು ತಾನು ವಿಶೇಷವಾಗಿ ಹೆಚ್ಚು ಹೊತ್ತು ತಾನು ಸಂಘ ಮಾಡಬೇಕಾರದ್ದು ಯಾರ ಜೊತೆಗೆ ಗುರುಸ್ವರಾದಿಶು ತನಗಿಂತಲೂ ಉತ್ತಮರಾದ ಗುರುಗಳು ದೇವತೆಗಳು ಋಷಿಗಳು ಮುನಿಗಳು ಅವರ ಸಂಘವನ್ನೇ ಹೆಚ್ಚು ಮಾಡಬೇಕು ಸೇವೆ ಮಾಡಿಸಿಕೊಳ್ಳೋದಕ್ಕಿಂತಲೂ ಮಾಡೋದು ಹೆಚ್ಚಾಗಬೇಕು ಅಂತ ತಾತ್ಪರ್ಯ ಉತ್ತಮರಾದಂತಹ ವ್ಯಕ್ತಿಗಳ ಸೇವೆಯನ್ನು ಮಾಡ್ತಾ ಅವರ ಉಪದೇಶವನ್ನು ಪಡೆಯುತ್ತಾ ಅವರ ಗ್ರಂಥಗಳ ಅಧ್ಯಯನ ಮಾಡ್ತಾ ಬಹುಕಾಲವನ್ನು ತಾನು ಕಳೆಯಬೇಕು ಅದರಿಂದ ತಾನು ಉದ್ಧಾರ ಆಗತ್ತೆ ತಾನು ಬದುಕಿದರೆದು ತಾನೇ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಬದುಕಬೇಕಾದರೆ ಇನ್ನುಳಿದವರ ಸಹಾಯವೂ ಬೇಕು ಆಗ ಸಾಮಾನ್ಯ ಸಜ್ಜನರ ಸಂಘವನ್ನು ಮಾಡಿ ತನ್ನ ಬದುಕನ್ನು ನಿರ್ವಾಹ ಮಾಡಿಕೊಳ್ಳಬೇಕು ಅಷ್ಟೇ ಬಹಳ ಮಾಡಬಾರ್ದು ಸದಾ ಗುರುಸುರಾದಿಷು ಸಂಗೀಸ್ಯಾನ್ನ ಹಿ ತತ್ ಸಂಘಂ ವಿನಾ ಸುಖ ಭಾಗ ಭವೆತ್ ತಸ್ಮನಾಧ್ಯವ ಶಕ್ತಿರ್ಗುರುಸುರಾದಿಷು ದೇವತೆಗಳಲ್ಲಿ ಗುರುಗಳಲ್ಲಿ ಅನಾಧ್ಯನಂತಕಾಲದಲ್ಲಿ ಆಸಕ್ತಿ ಇರಬೇಕು ಅನ್ಯತ್ರ ಸಾಮಾನ್ಯ ಸಜ್ಜನರಲ್ಲಿ ಕೃತ್ಯಾಪೇಕ್ಷಾ ಕೆಲಸ ಇದ್ದಷ್ಟೇ ಸಂಘ ಮಾಡಬೇಕು ಇತಿ ಸಂಘ ವಿನಿರ್ಣಯೇ ಇತಿ ಭವಿಷ್ಯತ್ ಪರ್ವಣಿ ಅಥವಾ ಇತಿ ಸಂಗವಿನಿರ್ಣಯ ಇತಿ ಭವಿಷ್ಯ ಪರ್ವಣಿ ಹೀಗೆ ಭವಿಷ್ಯತ್ ಪರ್ವದಲ್ಲಿ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ ಹಾಗಾದರೆ ಆದೌ ಸಂಗಂಚ ಸಾಧುಷು ಅನ್ನೋದಕ್ಕೆ ಎರಡರ್ಥ ಒಂದು ಆದೌ ಗುರುಕುಲದಲ್ಲಿ ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಮೊಟ್ಟ ಮೊದಲಿಗೆ ಗುರುಗಳಿಂದ ಏನು ಕಲಿಯಬೇಕು ಅಂದರೆ ಸರ್ವತಃ ಮನಸ ಅಸಂಗಮ್ ಸಾಧುಷು ಸಂಗಮ್ ಭಗವದೀತರ ಭಗವದ್ಭಕ್ತರುಗವದ ಭಗವತ್ ಸೇವೋಪಯೋಗಿ ಆಗದೇ ಇರುವ ವಿಷಯಗಳ ಬಗ್ಗೆ ಅಸಂಘ ಸಜ್ಜನರ ಭಗವದ್ಭಕ್ತರ ಸಂಘ ಇದನ್ನು ಮೊದಲಿಗೆ ಆದೋ ಶಿಕ್ಷೆ ಮೊದಲಿಗೆ ಕಲಿಯಬೇಕಾದದ್ದು ಇದನ್ನು ಹೀಗೊಂದರ್ಥ ಅಥವಾ ಸಾಧುಷು ಸಂಗಮ್ ಉತ್ತಮರಾದ ದೇವತೆಗಳ ಸಂಘವನ್ನು ಕಲಿಯಬೇಕು ಮಧ್ಯಮರಾದ ಋಷಿಪಿತೃಗಂಧರ್ವರ ಸಂಘವನ್ನು ಹೇಗೆ ಮಾಡಬೇಕು ಯಾವ ರೀತಿ ಆ ಋಷ್ಯಾದಿಗಳಿಂದ ರಚಿತವಾದ ವಸಿಷ್ಠ ಪರಾಶರ ಹರಿತ ಮೊದಲಾದ ಸ್ಮೃತಿಗಳ ಅಧ್ಯಯನ ಮಾಡುವ ಬಗೆ ಹೇಗೆ ಅದನ್ನು ಗುರುಗಳಿಂದ ಕಲಿಯಬೇಕು ಸಾಧುಷು ಸಂಘಂ ಉತ್ತಮರಾದ ಮನುಷ್ಯೋತ್ತಮರ ಸಂಘವನ್ನು ಯಾವ ರೀತಿಯಾಗಿ ಮಾಡಬೇಕು ಅದನ್ನೂ ಕಲಿಯಬೇಕು ಇನ್ನು ಮನುಷ್ಯೋತ್ತಮರಲ್ಲಿ ಅಧಮರಾದವರೇನಿದ್ದಾರೆ ಅವರ ಸಂಘವನ್ನು ಮೊದಲಿಗಷ್ಟೇ ಮಾಡಬೇಕು ಅನ್ನೋದನ್ನೂ ಕಲಿಯಬೇಕು ಸಾಧುಷು ಅಧಮರಾದ ಮನುಷ್ಯೋತ್ತಮರಲ್ಲಿ ಅಧಮರಾದ ಮನುಷ್ಯೋತ್ತಮರೇನಿದ್ದಾರೋ ಅವರ ಸಂಗವನ್ನ ಆದೂ ಕುರಿಯಾದಿತಿ ಶಿಕ್ಷೆ ಮೊದಲಷ್ಟೇ ಮಾಡಬೇಕು ಎಷ್ಟು ಮೊದಲು ಉತ್ತಮರ ಸಂಗಕ್ಕೆ ಸಾಧನವಾಗುವ ರೀತಿಯಲ್ಲಿ ಅವರ ಸಂಘವನ್ನು ಮಾಡಬೇಕು ಮೊದಲು ಅವರಿಗಿಂತಲೂ ಉತ್ತಮರ ಸಂಘ ಲಭಿಸಿದಾಗ ಆ ಸಂಘವನ್ನು ಬಿಡಬೇಕು ಈ ರೀತಿಯಾಗಿಯೂ ಅರ್ಥವನ್ನು ತಾಮ್ರಪರಣಿ ಆಚಾರ್ಯರು ಆಮೇಲೆ ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ದ ಯಥೋಚಿತ ಭೂತೇಶು ಉತ್ತಮ ಜೀವರಾಶಿಗಳಲ್ಲಿ ಪ್ರಶ್ರಯಂ ವಿನಯ ಹೇಗೆ ವಿನಯದಿಂದ ಇರಬೇಕು ಅದನ್ನು ಕಲಿಯಬೇಕು ನೋಡಿರಿ ಗುರುಕುಲದಲ್ಲಿ ಕಲಿಯಬೇಕಾದದ್ದೇನು ಏನೋ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಇವೆಲ್ಲ ಅಲ್ಲ ಪ್ರಶ್ರಯಂ ವಿನಯವನ್ನು ಕಲಿಯಬೇಕು ಮೈತ್ರಿ ಸಮಾನರಾದವರಲ್ಲಿ ಮೈತ್ರಿಯನ್ನು ಅಧಮರಾದವರಲ್ಲಿ ದಯೆ ಹೇಗೆ ಮಾಡಬೇಕು ಇದೆಲ್ಲವನ್ನು ಗುರುಕುಲದಲ್ಲಿ ಕಲಿಸ್ತಾರೆ ನೋಡು ಇದು ಆಕಳು ಇದು ಪ್ರಾಣಿ ಇದು ಪಕ್ಷಿ ಇವುಗಳನ್ನ ಯಾವ ರೀತಿ ನಾವು ಪ್ರೀತಿ ಮಾಡಬೇಕು ಅಲ್ಲಿಂದ ಕಲಿಸ್ತಾರೆ ಆ ಪಶು ಪಕ್ಷಿಗಳಿಗೂ ಯಾವ ರೀತಿಯಾಗಿ ನಾವು ಪ್ರೀತಿಯನ್ನು ಮಾಡಬೇಕು ಅಧಮರಾದ ಮನುಷ್ಯರಲ್ಲಿ ಯಾವ ರೀತಿ ಪ್ರೀತಿ ಮಾಡಬೇಕು ಸಮಾನರಾದವರಲ್ಲಿ ಹೇಗೆ ಸ್ನೇಹದಿಂದ ಇರಬೇಕು ಇದೆಲ್ಲವನ್ನೂ ಗುರುಕುಲದಲ್ಲಿ ಕಲಿಸಿಕೊಡ್ತಾರೆ ಕಲಿಯಬೇಕು ಶೌಚಂ ತಪಸ್ತಿಕ್ಷಾಂಚ ಮೌನಂ ಸ್ವಾಧ್ಯಾಯರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಂಚ ಸಮಂ ತ್ವನ್ವಸೌನ್ಯೋಹ ಶೌಚಂ ಬಾಹ್ಯ ಹಾಗೂ ಆಂತರವಾದ ಶೌಚಗಳನ್ನು ಕಲಿಯಬೇಕು ಶುದ್ಧವಾದ ಮಡಿ ಆಚಾರಗಳನ್ನು ಹೇಗೆ ಮಾಡಬೇಕು ಮೃತ್ಕಾದಿಗಳಿಂದ ಬಾಹ್ಯ ಶೌಚವನ್ನು ಮಾಡಿಕೊಳ್ಳುವುದು ಹೇಗೆ ಸ್ನಾನ ಮೃತ್ಕಾಲೇಪನ ಇತ್ಯಾದಿಗಳಿಂದ ಬಾಹ್ಯ ಶೌಚವನ್ನು ಕಲಿಯಬೇಕು ಮನುಷ್ಯನ ಶುದ್ಧಿ ಹಾಗೆ ಅದನ್ನು ಕಲಿಯಬೇಕು ತಪಸ್ಸು ಕಾಯಿಕ ವಾಚಿಕ ಮಾನಸಿಕವಾದ ತ್ರಿವಿಧ ತಪಸ್ಸನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅವುಗಳನ್ನು ತಿತಿಕ್ಷಾಂ ಎಂತಹ ವಿರೋಧವನ್ನು ಮಾಡಿದರೂ ಅದನ್ನು ಸಹನೆ ಮಾಡುವಂತಹ ತಿತಿಕ್ಷಾ ಗುಣವನ್ನು ಸಹನಶೀಲತೆಯನ್ನು ಕಲಿಯಬೇಕು ಮೌನಂ ವ್ಯರ್ಥವಾದ ಮಾತುಗಳನ್ನು ಶಾಸ್ತ್ರವಿರೋಧಿಯಾದ ಮಾತುಗಳನ್ನು ಆಡದೇ ಇರುವಂತಹ ಮೌನ ಸ್ವಾಧ್ಯಾಯಂ ಅದಕ್ಕೆ ನೋಡಿ ಏನೂ ಮಾತಾಡಬಾರದು ನಮ್ಮ ಗುರುಕುಲದಲ್ಲಿ ನೀವು ಇಷ್ಟು ದಿವಸ ಗುರುಕುಲದಲ್ಲಿ ವಾಸ ಮಾಡಿ ಬಂದಿದ್ದೀರಲ್ಲ ಏನು ಕಲ್ತಿದ್ದೀರಿ ಹೇಳಬೇಕು ನೋಡಿ ಶ್ರೀಮದ್ಭಾಗವತದಲ್ಲಿ ಹೇಳಿದ್ದಾರೆ ಮೌನವನ್ನು ಕಲಿಯಬೇಕು ಅಂತ ಮೌನವನ್ನೇ ಕಲಿತು ಬಂದಿದ್ದೇನೆ ಅಂತ ಸುಧಾಮಂಗಳದ ಕಾಲದಲ್ಲಿ ಹೇಳೋದಲ್ಲ ಸ್ವಾಧ್ಯಾಯಂ ಸ್ವಾಧ್ಯಾಯ ಮಾಡಲೇಬೇಕು ಅದನ್ನು ಬಿಟ್ಟು ಬೇರೆ ಮಾತಾಡಬಾರ್ದು ಅಂತ ಅರ್ಥ ಆರ್ಜವಂ ಮನನಶೀಲನಾಗಿರಬೇಕು ಅಂತೂ ಒಂದು ಅರ್ಥ ಯುಕ್ತನುಸಂಧಾನಾದಿಗಳನ್ನು ಮಾಡ್ತಾ ಇರಬೇಕು ಬರೀ ಅಧ್ಯಯನ ಮಾಡಿದಿರ ಆರ್ಜವಂ ಮನಸ್ಸು ಮಾತು ದೇಹ ಕೃತಿ ಇವುಗಳಲ್ಲಿ ಏಕರೂಪತೆ ಇರಬೇಕು ಬ್ರಹ್ಮಚರ್ಯ ಬ್ರಹ್ಮನಲ್ಲಿಯೇ ಮನಸ್ಸಿಟ್ಟು ಇಂದ್ರಿಯಗಳ ವಿಷಯಗಳ ಇಂದ್ರಿಯಗಳಿಂದ ವಿಷಯಗಳ ಭೋಗವನ್ನು ಮಾಡುವುದನ್ನು ಪರಿತ್ಯಜಿಸಬೇಕು ಅಹಿಂಸಾಂ ಕಾಯಿಕ ವಾಚಿಕ ಮಾನಸಿಕ ಹಿಂಸೆಗಳನ್ನು ಮಾಡದೆ ಸಮತ್ವ ದ್ವನ್ನಸೂಮ್ಯಯೋಹು ಸುಖ ದುಃಖ ಜಯ ಪರಾಜಯ ಸಿದ್ಧಿ ಅಸಿದ್ಧಿ ಏನೇ ಆದರೂ ಏಕರೂಪನಾಗಿ ಬಹಳ ಉದ್ರೇಕಗೊಳ್ಳದೆ ಬಹಳ ದುಃಖವನ್ನು ಪಟ್ಟು ಕುಗ್ಗದೆ ಹಿಗ್ಗದೆ ಏಕಪ್ರಕಾರನಾಗಿ ಇರಬೇಕು ಸರ್ವತ್ರಾತ್ಮೇಶ್ವರಾನ್ವೇಕ್ಷಾಂ ಎಲ್ಲ ಆತ್ಮರಿಗೂ ಈಶ್ವರ ಸ್ವಾಮಿಯಾದಂತಹ ಪರಮಾತ್ಮನನ್ನ ಎಲ್ಲ ಕಡೆಗೂ ತಿಳಿಯಬೇಕು ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಎಲ್ಲ ಭಗವಂತ ಇದ್ದಾನೆ ಅಂತನ್ನುವ ಅನುಸಂಧಾನವನ್ನು ರೂಢಿಸಿಕೊಳ್ಳಬೇಕು ಏನು ನೋಡಿದರೂ ಖಂವಾಯುಮಗ್ನಿಂಸ ಲಿಲಮ್ಮ ಹಿಂಚ ಜ್ಯೋತಿಂಶಿ ಸತ್ವಾ ನಿಧಿ ಇಲ್ಲಿಯೇ ಹಿಂದೆ ಬಂದಿದೆ ಮೊಟ್ಟ ಮೊದಲಿಗೆ ಕವಿ ಹೇಳಿದ ಮಾತು ಪಂಚಮಹಾಭೂತಗಳನ್ನೇ ನೋಡಲಿ ಯಾವುದೇ ವಸ್ತುಗಳನ್ನು ನೋಡಲಿ ಇಲ್ಲಿ ದೇವರಿದ್ದಾನೆ ದೇವರಿದ್ದಾನೆ ದೇವಸ್ಥಿಯ ನಹಾ ಪ್ರಚೋದಯಾತ್ ಏನು ನೋಡಿದರೂ ಅಲ್ಲಿ ದೇವನ ಜ್ಞಾನ ನಮಗೆ ಬರುವಂತೆ ಭಗವಂತ ಪ್ರೇರಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು ಕೈವಲ್ಯಂ ಅನಿಕೇತನಂ ಏಕಾಂತದಲ್ಲಿ ಇರಬೇಕು ಅನಿಕೇತನಂ ಮನೆ ಮಾಡಿಕೊಂಡಿರಬಾರದು ಅಂತ ಒಂದು ಸ್ವಂತ ಮನೆ ಬೇಕಾಗಿಲ್ಲ ಎಲ್ಲಿದೆಯೋ ಅಲ್ಲಿ ಇರಬೇಕಷ್ಟೇ ಹಾಗೆ ಬದುಕುವವರೆಗೆ ಅನಿಕೇತನಂ ಭಗವದ್ವ್ಯತಿರೇಕೆಯಡ ಆಶ್ರಯಾಭಾವಂ ಇನ್ನೊಂದು ಅರ್ಥ ಅಂದರೆ ಪರಮಾತ್ಮ ಪರಮಾತ್ಮನೇ ಆಶ್ರಯ ಇನ್ಯಾರೂ ಆಶ್ರಯರಲ್ಲ ಏನೇ ಕಷ್ಟ ಆಗಲಿ ದೇವರಿಗೆ ಶರಣ ಹೋಗೋದು ದೇವರನ್ನು ಬಿಟ್ಟು ಬೇರೆಯವರು ನನಗೆ ಆಶ್ರಯರಿದ್ದಾರೆ ಅಂತ ಭಾವಿಸಬಾರದು ಅಥವಾ ಮನೆಗಾಗಿ ಬಹಳ ತಲೆಕೆಡಿಸಿಕೊಳ್ಳಬಾರದು ಇಲ್ಲೇ ಮುಂದೆ ಬರ್ತದೆ ಏಕಾದಶ ಹೇಗೆ ಇರುವೆಗಳು ಕಟ್ಟಿದ ಮನೆಯಲ್ಲಿ ಹಾವು ವಾಸ ಮಾಡುತ್ತೋ ಆ ರೀತಿಯಾಗಿ ವಾಸ ಮಾಡಬೇಕು ಹಾವಿನ ಹಾಗಿನೊಬ್ರಿಗೆ ಕಚ್ಚಲಿಕ್ಕೆ ಹೋಗಬಾರ್ದು ಮನೆ ಕಟ್ಟುವುದಕ್ಕೆ ಪ್ರಯತ್ನ ಮಾಡಬಾರದು ಅನ್ನೋದನ್ನು ಮಾತ್ರ ತೆಗೆದುಕೊಳ್ಬೇಕು ಕೆಲವರು ಹೀಗೆ ಮಾಡ್ತಾರೆ ಒಂದೇನಾದರೂ ಉದಾಹರಣೆ ಕೊಟ್ಟರೆ ಸಂಪೂರ್ಣ ಅದರ ಹಾಗೆ ನಾವು ಇರಬೇಕು ಅಂತ ತಿಳಿದುಕೊಂಡು ಹಾವಿನ ಹಾಗೆ ಇರಬೇಕು ಅಂತ ಪ್ರವಚನದಲ್ಲಿ ಹೇಳಿದ ಕ್ಷಣಕ್ಕೆ ಅಲೆಯೇ ಮಲ್ಕೊಂಡು ಹೀಗೆ ಹೊರಲಾಡಲಿಕ್ಕೆ ಶುರು ಮಾಡಿಬಿಟ್ರೆ ಕೆಲವರು ಹಾವಿನ ಹಾಗೆ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳದೆ ಮನೆಗಾಗಿ ತಲೆಕೊಡಿಸಿಕೊಳ್ಳಬಾರದು ಇಷ್ಟೇ ವಿವಿಕ್ತ ಚೀರವಸನ ಏಕಾಂತದಲ್ಲಿ ವಾಸ ಮಾಡಬೇಕು ಎಂಥ ಬಟ್ಟೆ ಸಿಗುತ್ತೋ ಹರಕು ಬಟ್ಟೆ ಇದ್ದರೂ ಪರವಾಗಿಲ್ಲ ಅದನ್ನು ಉಟ್ಟುಕೊಳ್ಬೇಕೇ ಹೊರತು ಬಟ್ಟೆಗಾಗಿ ಬಹಳ ಪ್ರಯತ್ನ ಪಡಬಾರದು ಸಂತೋಷ ಏನಕ್ಕೇನಚಿತ್ ಅನಾಯಾಸವಾಗಿ ಲಭ್ಯವಾದದ್ದರಿಂದ ಸಂತೋಷ ಹೊರತು ಇಂಥದೇ ಆಗಬೇಕು ಅನ್ನುವಂತಹ ಆಗ್ರಹ ಇರಬಾರದು ಎಂಬುದಾಗಿ ತಿಳಿಸ್ತಾರೆ